धर्मस्य ಪಕಾಯ रामकृष्णायते ಅವತಾರ್ಠಾ वसुदेवसुतं देवं ಕಂಸಚಾಣೋರಂ देवकी ಪರಮಂದ್ ವಂದೇ ಜಗದ್ಗುರು ಜಯತಿ ಜಗತಿ ಮಾಹಸ್ತೆ ವಚನರಚನೇಕಂ ಕೇವಲ ಚಾಕಲ ಧ್ರವಪದೃ ಧ್ರುವೋಯಂ ಸಕಲಕುಶಲಪಾತ್ರ ಬ್ರಹ್ಮಪುತ್ರಸ್ ಕಳೆದ ತರಗತಿಯಲ್ಲಿ ನಾವು ಸೂತ್ರ ಅರವತ್ತರವರೆಗೆ ನಾರದ ಭಕ್ತಿ ಸೂತ್ರವನ್ನು ಪಠನ ಮಾಡಿದ್ದೆವು ಈ ತರಗತಿಯಲ್ಲಿ ಸೂತ್ರ ಅರವತ್ತೊಂದರಿಂದ ಕೊನೆಯವರೆಗೆ ಎಂಬತ್ತ ನಾಲ್ಕನೇ ಸೂತ್ರದವರಿಗೆ ನಾನು ಹೇಳಿಕೊಡ್ತೇನೆ ದಯವಿಟ್ಟು ಅನುಸರಿಸಿ ಲೋಕಹಾನೋ ಚಿಂತಾನ ನಿತೋಕವೇದಿ ಲೋಕ್ಯವಹಾರೋ ಹೇಯ ಫಲತ್ಯ ಸ್ತ್ರೀಧನಸ್ತಿಕೈರಿ ಚರಿತ್ರಣೀಯ ಅಭಿಮಾನದ ಭಾರಿಕ್ಯ ತದರ್ಪಿ ಸನ್ ್ರೋಧ ಅಭಿಮೇವ ತ್ರಭಂಗಪೂರ್ವ ನಿತ್ಯ ನಿತ್ಯ ಭತ್ಮಕ ಪ್ರೇಮ್ಯ ಪ್ರೇಮವ ಕಾರ್ಯ ಭಕ್ತಾಂತನೋ ಮುಖ್ಯಾಂಾವ ಅಶ್ರ तीर्थी तीर्थानी, ಪರಸ್ಪರ ಲಪ ಪೃಥಿವೀಚರ್ಥ ಸರಿಕು ಶಾಸ್ತ್ರ ತನ್ಮಯ ಮೋದೇ ಪಿತರೋ ನೃತ್ಯ ಸನಾಥ ಚ ೋರ್ಭವತಿ ನಷ್ಟ ಜಾತಿವಿಪ ಕುಲಧನಕ್ರಿಯೇದ ಯತಸ್ತೀಯ ವಲಂಬ್ಯ ಬಾಹುಲ್ ಅವಕಾಶವಾತಾಸ್ ಮನನಿಯ ತದ बोधग कर्मा कर सुखदुख इच्छा लाभा काले प्रतीक्ष्य क्षण अहिंसा ನೇಯ ಅಹಿಂಸತ್ಯ ಶೌಚದಯಸ್ತಿ ಚಾರಿತ್ರ ಪರಿಪಾಲಯ सर्वभावेन सर्वभावेन ನಿಶ್ಚಿಂತೈ ಭಗವಾ ಭಯ ಸಕೀರ್ನ ಶೀಘ್ರಮೇವ ಆವಿರ್ಭವತಿ ಭಕ್ತಾನ ಅನುಭಾವಯತಿಸತ್ಯ ಭಕ್ತಿರೀಯಸಿ ಗುಣಮಹಾತ್ಮ್ಯಾ ಸತಿ ೂಪಾಕ್ತಿ ಪೂಜಾಕ್ತಿ ಸ್ಮರ ದಾಸ್ತಿ ಸಖ್ಯಾಶಕ್ತಿ ವಾತ್ಸಲಕ್ತಿ ಕಾಂಥ आत्मनिवेदना <Sessant> तन्मयता <सकती दन्मयता> <Sessant> परमविरहा <पारामा> <सकती Sessant> रूपा एकधा ಆತ್ಮನಿಶ ತನ್ಮಯತೀರಹ ರೂಪತಿ ಿ ಜನ ಜಲ್ಪ ನಿರ್ಭಯಮತು ವ್ಯಾಶುಕಾಂಡಿ ಗರ್ಗವಿಷ್ಣು ಕೌಂಡಿನ್ಯ शेष उद्धव ಶ ಉದ್ಧ ಆರುಲಿಹನುಮದ್ವಿಭೀಷಣಾ ಭಕ್ಚಾರ್ಯಾದ नारद प्रोक्तं, ಿಶಾನ್ ವಿಶ್ವಸಿ ಶ್ರದ್ಧ ಸ ಪ್ರೇ ಲಭತ ಕಳೆದ ತರಗತಿ ಅದರಲ್ಲಿ ನಾವು ನಾರದರು ಪ್ರತಿಜ್ಞೆಯನ್ನು ಮಾಡುವುದನ್ನು ಕೇಳಿದ್ವಿ ಏನಿದು ಪ್ರತಿಜ್ಞೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ಒಂದು ಕಾರ್ಯವನ್ನು ಮಾಡುವುದಕ್ಕಿಂತ ಮುಂಚೆ ಒಂದು ಸಂಕಲ್ಪವನ್ನು ಮಾಡಿಕೊಂಡೇ ಮಾಡಿಕೊಡ್ತಾರೆ ನಾನು ಇಂತಹ ಕಾರ್ಯವನ್ನು ಮಾಡ್ತಾ ಇದ್ದೇನೆ ಒಂದು ಸಾಮಾನ್ಯವಾಗಿ ಪೇಟೆಗೆ ಹೋಗಬೇಕಾದರೂ ಕೂಡ ನಾನು ಇವತ್ತು ಒಂಬತ್ತು ಗಂಟೆಗೆ ಪೇಟೆಗೆ ಹೋಗಿ ತರಕಾರಿ ತರಬೇಕು ಇತ್ಯಾದಿ ಸಂಕಲ್ಪ ಮಾಡಿಕೊಳ್ತೇನೆ ಹಾಗೆ ಸಾಮಾನ್ಯ ಕೆಲಸಕ್ಕೂ ಕೆಲಸ ಮಾಡುವುದಕ್ಕಿಂತ ಮುಂಚೆ ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಬರ್ತದೆ ಇನ್ನು ಮಹಾ ಕಾರ್ಯ ಮಾಡುವುದರಲ್ಲಿ ಅಂದರೆ ಇಂತಹ ಭಕ್ತಿಶಾಸ್ತ್ರಗಳನ್ನು ಲೋಕಕ್ಕೆ ಪ್ರಚಾರ ಮಾಡುವಂತಹ ಅತ್ಯಂತ ಉತ್ತಮವಾದಂತಹ ಕಾರ್ಯದಲ್ಲಿ ಸಂಕಲ್ಪ ಉದಿಸಿಯೇ ಉದಿಸ್ತದೆ ಅದು ಭಗವತ್ ಸಂಕಲ್ಪ ಆ ಭಗವತ್ ಸಂಕಲ್ಪ ಯಾವಾಗ ಇಂತಹ ಒಂದು ಅಧಿಕಾರಿ ಪುರುಷ ಗುರುಗಳ ಒಂದು ಮನಸ್ಸಿನಲ್ಲಿ ಉದ್ಭವಿಸ್ತದೆಯೋ ಆಗ ಅವರು ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ ಪ್ರತಿಜ್ಞೆ ಅಂತ ಹೇಳಿದ್ರೆ ತಿಳಿಸುವುದು ಸಾರಿ ಹೇಳುವುದು ಅದಕ್ಕೆ ಪ್ರತಿಜ್ಞೆ ಅಂತ ಹೆಸರು ಭೀಷ್ಮ ಅವನು ಹೇಳಿದ ನಾನು ಆ ಜೀವನ ಬ್ರಹ್ಮಚರ್ಯ ಪಾಲನೆ ಮಾಡ್ತೇನೆ ಅಂತ ಸಾರಿ ಹೇಳಿದ ಲೋಕಕ್ಕೆ ಅದು ಪ್ರತಿಜ್ಞೆ ಇಲ್ಲಿ ನಾರದರು ಲೋಕದ ಮುಂದೆ ನಿಂತುಕೊಂಡು ಒಂದು ಪ್ರತಿಜ್ಞೆಯನ್ನು ಮಾಡ್ತಾ ನಾನು ಈ ಕಾರಣಕ್ಕಾಗಿ ಭಕ್ತಿಯನ್ನು ಲೋಕಕ್ಕೆ ಸಾರ್ತೇನೆ ಭಕ್ತಿಯ ಮಾಹಾತ್ಮ್ಯವನ್ನು ಕುರಿತು ಭಕ್ತಿಯ ಸಾಧನೆಯ ಅಂಶಗಳನ್ನು ಕುರಿತು ಭಕ್ತಿಯ ಸ್ವರೂಪವನ್ನು ಕುರಿತು ಭಕ್ತಿ ಯಾರಲ್ಲಿ ಅಭಿವ್ಯಕ್ತವಾಗ್ತದೆಯೋ ಅಂತಹ ಭಕ್ತರ ಕುರಿತು ನಾನು ಈಗ ಇನ್ನು ಮುಂದೆ ಹೇಳುವಂತಹ ಎಂಬತ್ತ ಮೂರು ಶ್ಲೋಕಗಳಲ್ಲಿ ಸೂತ್ರಗಳಲ್ಲಿ ವಿವರಿಸ್ತೇನೆ ವ್ಯಾಖ್ಯಾನ ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಅದೇ ಪ್ರತಿಜ್ಞೆ ಅಥಾಥೋ ಭಕ್ತಿ ವ್ಯಾಖ್ಯಾಸ ಅನ್ನುವುದೇ ಪ್ರತಿಜ್ಞಾ ಸೂತ್ರ ಇಲ್ಲಿ ತನಕ ಅವರು ಪ್ರತಿಜ್ಞೆ ಮಾಡಿದರು ಈಗ ಪ್ರತಿಜ್ಞೆ ಆ ಸೂತ್ರದಲ್ಲಿ ಕಳೆದ ತರಗತಿಯಲ್ಲಿ ನಾವು ಈ ಅಥ ಅನ್ನುವಂತಹ ಶಬ್ದಕ್ಕೆ ಎಷ್ಟು ಅರ್ಥಗಳಿವೆ ಆ ಎಲ್ಲ ಅರ್ಥಗಳಲ್ಲಿ ಯಾವ ಅರ್ಥ ಇಲ್ಲಿ ನಾರದರು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದನ್ನು ನೋಡಿ ಅಥ ಅಂದರೆ ಅದೊಂದು ಮಂಗಳಕರವಾದಂತಹ ಶಬ್ದ ಲೋಕದಲ್ಲಿ ಎಷ್ಟೊಂದು ಮಂಗಳಕರವಾದಂತಹ ಶಬ್ದವಿದೆ ಜನರು ಒಂದೊಂದಕ್ಕೆ ಕೆಲವಕ್ಕೆ ಮಂಗಳಕರವಾದಂತಹ ಶಬ್ದ ಕೆಲವುದಕ್ಕೆ ಅಮಂಗಳಕರವಾದಂತಹ ಶಬ್ದ ಅಂತ ಹೇಳಿ ಅದನ್ನು ಇಟ್ಟಿದ್ದಾರೆ ಮಾಡಿದ್ದಾರೆ ಓ ಮತ್ತು ಅಥ ಎನ್ನುವಂಥದ್ದು ಎರಡು ಕಳೆದ ತರಗತಿಯಲ್ಲಿ ನಾನು ಹೇಳಿದೆ ಅದನ್ನು ನಿಮ್ಗೆ ಜ್ಞಾಪಿಸ್ತಾ ಇದ್ದೇನೆ ಯಾವಾಗ ಆ ಬ್ರಹ್ಮ ಆದಿಪುರುಷನಾದಂತಹ ಬ್ರಹ್ಮ ಪರಮಾತ್ಮನ ನಾಭಿಯಿಂದ ಆ ನಾಭಿ ಕಮಲದಿಂದ ಜನಿಸಿದನೋ ಉದ್ಭವ ಉದ್ಭವಿಸಿದನೋ ಮೊಟ್ಟ ಮೊದಲನೇದಾಗಿ ಮಕ್ಕಳಾದ್ರೆ ಏನ್ಮಾಡ್ತವೆ ಅಜ್ಞಾನ ವಶದಿಂದ ಅಳುತ್ತವೆ ಕೊಟ್ಟಿದ ಕೂಡಲೇ ಯಾವಾಗ ಈ ಅದಕ್ಕೆ ಅನಿಸ್ತದೋ ಗರ್ಭದಲ್ಲಿದ್ದಾಗ ಅದು ಪ್ರಾರ್ಥಿಸ್ತದಂತೆ ಭಗವಂತನನ್ನ ಕಪಿಲ ಮುನಿಗಳು ತಮ್ಮ ತಾಯಿಯಾದಂತಹ ದೇವಭೂತಿಗೆ ಭಾಗವತದಲ್ಲಿ ಇದನ್ನು ಹೇಳ್ತಾರೆ ನಾವೆಲ್ಲರೂ ಕೂಡ ಅದನ್ನು ಮಾಡಿದ್ದೇವೆ ನಮಗೆ ನೆನಪಿಲ್ಲ ಗರ್ಭದಲ್ಲಿದ್ದಾಗ ಎಲ್ಲ ಹಿಂದಿನ ಜನ್ಮಗಳ ನಾವು ಮಾಡಿರುವಂತಹ ಪುಣ್ಯ ಪಾಪ ಕರ್ಮಗಳ ಸ್ಮರಣೆ ನಮಗುಂಟಾಗ್ತದೆ ಆ ಗರ್ಭದಲ್ಲಿರ್ತಕ್ಕಂತಹ ಶಿಶು ಆರ್ಥನಾದದಿಂದ ಭಗವಂತನ ಪ್ರಾರ್ಥಿಸ್ತದೆ ಪರಮಾತ್ಮ ಎಷ್ಟು ಕರ್ಮಗಳನ್ನು ನಾನು ಮಾಡಿದ್ದೇನೆ ಎಷ್ಟು ಪಾಪಕರ್ಮಗಳನ್ನು ಮಾಡಿದ್ದೇನೆ ಎಷ್ಟು ಪುಣ್ಯಕರ್ಮಗಳನ್ನು ಮಾಡಿದ್ದೇನೆ ನನಗೆ ಪುನರಪಿ ಜನನಂ ಪುನರಪಿ ಮರಣಂ ಸಿಗ್ತಾ ಇದೆ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಪ್ರತಿ ಜನ್ಮದನ್ನು ಶಪಥ ಮಾಡ್ತೇನೆ ನಾನು ಇನ್ನು ಮೇಲೆ ನೀನು ಹೇಳಿದಂತೆ ಕೇಳ್ತೇನೆ ನಿನ್ನ ಲೋಕಕ್ಕೆ ಪುನಃ ಹೋಗ್ತೇನೆ ನಿನ್ನ ಮಗು ನಾನು ಆದರೆ ಪ್ರತಿ ಜನ್ಮದಲ್ಲೂ ಅದೇ ತಪ್ಪು ಮಾಡ್ತೇನೆ ಅದೇ ತಪ್ಪು ಮಾಡ್ತೇನೆ ಸಂಸಾರದಲ್ಲಿ ಮುಳುಗ್ತೇನೆ ಪುನಃ ತಾಯಿಯ ಗರ್ಭಕ್ಕೆ ಬರ್ತೇನೆ ನಿನ್ನ ಹತ್ರ ಹೋಗುವುದಿಲ್ಲ ಪ್ರಭು ದಯವಿಟ್ಟು ಈ ಜನ್ಮದಲ್ಲಾದರೂ ನನಗೆ ನಿನ್ನ ಸ್ಮರಣೆಯನ್ನು ಕೊಡು ಹೇಗಾದರೂ ಮಾಡಿ ನಾನು ಈ ಸಂಸಾರ ಚಕ್ರದಿಂದ ಪಾರಾಗಿ ನಿನ್ನ ಬಳಿಗೆ ಸೇರುವಂತೆ ಮಾಡು ನಾನು ಮಾಡಿ ತಪ್ಪಾಯಿತು ಅಂಥೇಳಿ ಪರಿಪರಿಯಾಗಿ ಪ್ರತಿಯೊಂದು ಜೀವಿಯು ಭಗವಂತನ ಬಳಿ ಪ್ರಾರ್ಥಿಸ್ತದಂತೆ ಕಪಿನ ಮುನಿಗಳ ವಚನ ಇದು ಭಾಗವತದಲ್ಲಿ ನಾವು ನಾವು ಪ್ರತಿಯೊಬ್ಬರೂ ಇದನ್ನು ಪ್ರಾರ್ಥಿಸ್ತಿ ಪ್ರಾರ್ಥಿಸಿದ್ದೇವೆ ಆದರೆ ಯಾವಾಗ ಆ ಗರ್ಭದಿಂದ ಮಗು ಶಿಶು ಹೊರಗಡೆ ಬೀಳ್ತದೋ ಈ ಮಾಯೆಯ ಒಂದು ಕವಚಕ್ಕೆ ಒಳಗ ಬಿಡ್ತದೆ ಮಾಯ ಅದನ್ನು ಆಧರಿಸಿಕೊಂಡು ಬಿಡ್ತದೆ ಭಗವಂತ ಅನ್ನುವಂಥ ಭಗವಂತನ ಹೆಸರು ಹೇಳುವುದು ಬಿಟ್ಟು ಅಳ್ತದೆ ಅಜ್ಞಾನ ವಶದಿಂದ ಅಳ್ತದೆ ಶಿಶು ಅಳತದೆ ಆದರೆ ಬ್ರಹ್ಮ ಆ ರೀತಿಯಲ್ಲ ಆತ ಯಾರಿಂದ ಹುಟ್ಟಿದ್ದು ಸ್ವಯಂ ಜ್ಞಾನಸ್ವರೂಪನಾದಂತಹ ಆ ಪರಮಾತ್ಮನ ನಾಭಿ ಕಮಲದಿಂದ ಹುಟ್ಟಿದ ಹೀಗಾಗಿ ಹುಟ್ಟುತ್ತಲೇ ಆತ ಹೇಳಿದಂತೆ ಎರಡು ಶಬ್ದ ಹೇಳಿದಂಥವ ಮತ್ತು ಆತ ಇಡೀ ಸೃಷ್ಟಿಗೆ ಮುಂಚೆ ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ಅವನು ಈ ಎರಡು ಶಬ್ದಗಳನ್ನ ಹೇಳಿದರಿಂದ ಈ ಎರಡು ಶಬ್ದಗಳು ಎಲ್ಲೆಲ್ಲಿ ಹೇಳಲ್ಪಡುತ್ತವೆಯೋ ಆ ಸ್ಥಳಗಳೆಲ್ಲ ಮಂಗಳಮಯವಾಗ್ತವೆ ಹೇಳುವಂತಹ ಸ್ಥಳದಲ್ಲಿ ಆ ಮಂಗಳಮಯವಾದಂತಹ ವಾತಾವರಣ ಉಂಟಾಗ್ತವೆ ಓಂ ಮತ್ತು ಅಥ ಹೀಗಾಗಿ ಇಲ್ಲಿ ನಾರದರು ಮೊಟ್ಟ ಮೊನ್ನೆಯದಾಗಿ ಅಥಾಥೋ ಭಕ್ತಿಂ ವ್ಯಾಖ್ಯಾಶ್ಯಾಮ ಅನ್ನುವಲ್ಲಿ ಅಥ ಅನ್ನುವಂಥ ಶಬ್ದವನ್ನು ಬಳಸಿದ್ದಾರೆ ಅದು ಮಂಗಳವನ್ನು ಉಂಟು ಮಾಡುತ್ತದೆ ಮಂಗಳ ಅಂತ ಹೇಳಿದ್ರೆ ಏನು ಅದನ್ನು ಹೇಳಿದೆ ಮಂಗಂ ಶುಭಂ ಲಾತಿ ಆನಯತಿ ಶುಭವನ್ನು ತರುತ್ತದಂತೆ ಹೀಗಾಗಿ ಅದಕ್ಕೆ ಮಂಗಲ ಅಂತ ಹೆಸರು ಭಗವಂತ ಹೆಸರಿದೆ ಮಂಗಲಾನಾಂಚ ಮಂಗಲ ನಮ್ಮ ಪುಣ್ಯ ಕರ್ಮಗಳು ಮಂಗಳವನ್ನು ತಂದೀತು ಆದರೆ ಆ ಪುಣ್ಯ ಕರ್ಮಕ್ಕೆ ಚಾಲನೆಯನ್ನು ನೀಡುವಂಥ ಶಕ್ತಿ ಯಾರದ್ದು ಪರಮಾತ್ಮನದ್ದು ಹೀಗಾಗಿ ಆ ಮಂಗಲವನ್ನು ಉಂಟು ಮಾಡತಕ್ಕಂಥವನು ಆ ಹರಿ ಆ ಪರಮಾತ್ಮ ಹೀಗಾಗಿ ಅವನು ಮಂಗಲಾನಾಂಚ ಮಂಗಲ ಪ್ರತಿಯೊಂದು ಕಾರ್ಯ ಮಾಡುವುದಕ್ಕಿಂತ ಮುಂಚೆ ಅವನನ್ನು ನೆನೆಯಬೇಕು ಪತಂಜಲಿ ಮುನಿಗಳು ತಮ್ಮ ಭಾಷೆಯಲ್ಲಿ ಹೇಳ್ತಾರೆ ಯಾವುದೇ ಕಾರ್ಯದ ಆರಂಭದಲ್ಲಿ ಮಧ್ಯದಲ್ಲಿ ಮತ್ತು ಅಂತ್ಯದಲ್ಲಿ ನಾವು ಮಂಗಳವನ್ನು ಹೇಳಬೇಕು ಹೀಗಾಗಿ ನಾವು ಕೂಡ ಈ ತರಗತಿಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಮೂರು ಮಂಗಳ ಶ್ಲೋಕಗಳನ್ನು ಹೇಳಬೇಕು ಹೀಗಾಗಿ ಯಾವ ವಿಘ್ನಗಳು ಬರದೇ ಇರಲಿ ಕೊನೆಗೊಳ್ಳುವಾಗಲೂ ಅಷ್ಟೆ ಪರಮಾತ್ಮ ಈ ಒಂದು ಕಾರ್ಯಕ್ರಮ ಈ ಒಂದು ಅಧ್ಯಯನ ನಿನ್ನ ಒಂದು ಶಕ್ತಿಯ ಅನುಗ್ರಹದಿಂದ ಸಾಧ್ಯವಾಯಿತು ಇಲ್ಲದೆ ಹೋದರೆ ಸಾಧ್ಯ ಸಾಧ್ಯವಾಗ್ತಿರ್ಲಿಲ್ಲ ಏನೋ ಒಂದು ವಿಘ್ನ ಬರ್ತಿತ್ತು ಹೀಗಾಗಿ ನಿನಗೆ ಧನ್ಯ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತಾ ಎಂಬುದಾಗಿ ಇನ್ನೊಂದು ಸಲ ಸ್ಮರಣೆ ಮಾಡಿಕೊಡುತ್ತೆ ಹೀಗಾಗಿ ಪದೇ ಪದೇ ಈ ಮಂಗಳವನ್ನು ಮಾಡುವುದರಿಂದ ನಮ್ಮ ಮನಸ್ಸಿನಲ್ಲಿ ಭಗವಂತನ ಕುರಿತಾದಂತಹ ಒಂದು ಪ್ರೀತಿ ಉದ್ಭವ ಇದಕ್ಕಾಗಿ ಮಂಗಳವನ್ನು ಮಾಡಬೇಕು ಆಥಾ ಅಂತ ಇನ್ನೊಂದು ಹೇಳಿದೆ ಆಥಾ ಅಂತ ಹೇಳಿದ್ರೆ ಅಧಿಕಾರ ಅಧಿಕಾರಕ್ಕೆ ಕೂಡ ಆ ಸಂದರ್ಭದಲ್ಲಿ ಇನ್ನೊಂದು ಮಾತು ಬಂತು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಯಾವ ಗ್ರಂಥವನ್ನು ಓದಬೇಕಾದ್ರೆ ನಾಲ್ಕು ವಿಷಯಗಳನ್ನು ನಾವು ತಿಳಿದುಕೊಂಡಿರ್ಬೇಕು ಅಧಿಕಾರ ವಿಷಯ ಸಂಬಂಧ ಮತ್ತು ಪ್ರಯೋಜನ ಯಾಕೆ ಅಂತ ಹೇಳಿದೆ ಯಾಕೆ ತಿಳ್ಕೊಳ್ಬೇಕು ಅಂತ ಅಧಿಕಾರಿ ಯಾರು ನಾನು ಈ ಗ್ರಂಥವನ್ನು ಓದಲಿಕ್ಕೆ ಅಧಿಕಾರಿಯೋ ಹೌದೋ ಅಲ್ವೋ ಇಲ್ಲದೆ ನಾನು ಆ ಅಧಿಕಾರವನ್ನು ಸಂಪಾದನೆ ಮಾಡಬೇಕು ಒಂದು ಇಂಜಿನಿಯರ್ ಆಗಬೇಕಾದರೂ ಕೂಡ ಒಂದು ಅಧಿಕಾರ ಬೇಕು ಯೋಗ್ಯತೆ ಆ ಯೋಗ್ಯತೆಗೆ ಅಧಿಕಾರ ಅಂತ ಹೆಸರು ಅವನು ಒಬ್ಬ ಕಾರ್ಯದಕ್ಷವನ್ನು ಕಾರ್ಯದಕ್ಷತೆಯನ್ನು ಹೊಂದಿರಬೇಕು ಆ ವಿಷಯದಲ್ಲಿ ನಿಷ್ಣಾತನಾಗಿರಬೇಕು ಆ ವಿಷಯದಲ್ಲಿ ಪ್ರೀತಿ ಇರಬೇಕು ಆಗ ಅವನು ಮಾಡಿರುವಂತಹ ಪ್ರತಿಯೊಂದು ಕಾರ್ಯವು ಸಫಲವಾಗುತ್ತದೆ ಹೀಗಾಗಿ ಅಧಿಕಾರ ಈ ಅಧಿಕಾರದಲ್ಲಿ ಹೇಳಿದೆ ರಾಮನುಜಾಚಾರರು ಯಾವ ಒಂದು ಏಳು ಅಧಿಕಾರಿ ಅಧಿಕಾರತ್ವವನ್ನು ಸಂಪಾದನೆ ಮಾಡಬೇಕಾದ್ರೆ ಏಳು ಅಂಶಗಳನ್ನು ನಮ್ಮ ಜೀವನದಲ್ಲಿ ಒಳಗೊಂಡಿರಬೇಕು ಅದನ್ನು ಹೇಳಿದ್ರು ಎಂಬುದಾಗಿ ನಂತರ ವಿಷಯ ಏನು ಅಂತಲೂ ಕೂಡ ಹೇಳಬೇಕು ಈ ಒಂದು ಭಕ್ತಿಶಾಸ್ತ್ರವನ್ನು ಓದಬೇಕಾದ್ರೆ ನಿಜವಾಗಿಯೂ ನಮ್ಗೆ ಯೋಗ್ಯತೆ ಬೇಕಾ ಹೇಳುವ ಅನ್ನೋದು ಕೂಡ ವಿಚಾರವನ್ನು ಮಾಡ್ಬೇಕು ಅದಕ್ಕೆ ಪರ ಮತ್ತು ವಿರೋಧ ಎರಡನ್ನೂ ಕೂಡ ವಿಚಾರವನ್ನು ಮಾಡಿದ್ವಿ ಈ ಜ್ಞಾನಶಾಸ್ತ್ರವನ್ನು ಓದಬೇಕಾದ್ರೆ ಮನಸ್ಸು ಶುದ್ಧಿ ಇರಬೇಕು ಚಮಗವಾದಿ ಸಾಧನ ಷಟ್ಕ ಸಂಪತ್ತಿ ಇರಬೇಕು ಇಲ್ಲದೆ ಹೋದ್ರೆ ಆ ಜ್ಞಾನ ನಮ್ಮ ಮನಸ್ಸಿನಲ್ಲಿ ಉಳಿಯುವುದಿಲ್ಲ ಇಲ್ಲಿ ಓದಿದ್ದು ಮರ್ತೋಗ್ತದೆ ಹೊರಗಡೆ ಹೋಗುದ್ರೂ ಮರ್ತು ಹೋಗ್ತದೆ ಹಾಗಾದರೆ ಈ ಭಕ್ತಿಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೂ ಕೂಡ ನಮಗೆ ಯೋಗ್ಯತೆ ಅಧಿಕಾರತ್ವ ಬೇಕೋ ಅಂತ ಹೇಳೋದಾದ್ರೆ ಅದಕ್ಕೆ ಹೇಳಲಾಯಿತು ಅಂತಹ ಅಧಿಕಾರತ್ವ ಬೇಡ ಅಂತ ನಾವು ಓದಿರಬೇಕಾಗಿಲ್ಲ ಯಾವುದೇ ವೇದಶಾಸ್ತ್ರವನ್ನು ಓದಿರಬೇಕಾಗಿಲ್ಲ ಎಂತಹ ಅನಕ್ಷರಸ್ಥರು ಕೂಡ ಮಹಾಭಕ್ತಿಮಂತರಾಗಿ ಇದ್ದಿದ್ದನ್ನು ನಾವು ಭಕ್ತಿಶಾಸ್ತ್ರದಲ್ಲಿ ಕಾಣ್ತೇವೆ ಹಾಗಿದ್ರೆ ಇದು ಕೇವಲ ಪುರುಷರಿಗೆ ಮಾತ್ರವಾ ಯಜ್ಞಿಯಾಗಾದಿಗಳನ್ನು ಮಾಡಲಿಕ್ಕೆ ಪುರುಷರಿಗೆ ಮಾತ್ರ ಅಧಿಕಾರ ಅಂತ ಹೇಳಿ ಹೇಳ್ತಾರೆ ಹಾಗಾದರೆ ಸ್ತ್ರೀಯರಿಗೆ ಭಕ್ತಿಶಾಸ್ತ್ರವನ್ನು ಓದಲಿಕ್ಕೆ ಯೋಗ್ಯತೆ ಇದೆಯೋ ಇಲ್ವೋ ಇದೆ ಯಾಕೆ ಅಂತ ಹೇಳಿದ್ರೆ ಈ ಭಕ್ತಿ ಪೂರಿತ ಸಂತರಲ್ಲಿ ಸ್ತ್ರೀ ಸಂತರನ್ನು ನಾವು ನೋಡಿದ್ದೇವೆ ನೀರ ಆಂಡಾಡ್ ಇಂತಹ ಮಹಾಮಹಾ ಸ್ತ್ರೀ ಭಕ್ತೆಯರಿಗೂ ಕೂಡ ನಾವು ನೋಡಿದ್ದೇವೆ ಹೀಗಾಗಿ ಅದಕ್ಕೂ ಕೂಡ ನಮಗೆ ಲಿಂಗದ ತಾರತಮ್ಯವಿಲ್ಲ ಅಂತ ಹೇಳಿ ಗೊತ್ತಾಯಿತು ಹಾಗಿದ್ರೆ ಉತ್ತಮ ಜನ್ಮ ಬೇಕೋ ಬ್ರಾಹ್ಮಣತ್ವವೇ ಬೇಕೋ ಭಕ್ತಿಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಅಂತ ಹೇಳಿದ್ರೆ ಅದೂ ಬೇಡ ಯಾಕೆ ಅಂತ ಹೇಳಿದ್ರೆ ನೀಚ ಜನ್ಮದಲ್ಲಿ ಹುಟ್ಟಿದಂತಹ ಕಣ್ಣಪ್ಪ ಇತ್ಯಾದಿ ಭಕ್ತರೂ ಕೂಡ ಮಹಾಭಕ್ತರಾಗಿ ರೂಪುಗೊಂಡಿತ್ತು ನಮ್ಮ ಕಣ್ಮುಂದೆಯೇ ಹೀಗಾಗಿ ಆ ಉತ್ತಮವಾದಂತಹ ಜನ್ಮವೂ ಬೇಡ ಭಕ್ತಿಯನ್ನು ಸಂಪಾದನೆ ಮಾಡಲಿಕ್ಕೆ ಅಂತ ಹೇಳಿ ಸಿದ್ಧವಾಯಿತು ಹಾಗಿದ್ರೆ ಉತ್ತಮ ಚರಿತ್ರೆ ಅದಾದರೂ ಬೇಕಲ್ವಾ ಉತ್ತಮ ನೈತಿಕತೆ ಅದಾದರೂ ಬೇಕಲ್ವಾ ಅಂತ ಹೇಳಿದ್ರೆ ಕೊನೆಗೆ ಹೇಳಿಬಿಡ್ತಾರೆ ಅದೂ ಕೂಡ ಬೇಡ ಅದಕ್ಕೆ ಭಕ್ ಗೀತೆಯಲ್ಲಿ ಭಗವಂತನೇ ಪ್ರತಿಜ್ಞೆಯನ್ನು ಮಾಡಿದ್ದಾನೆ ಅಪಿಚೇತ್ ದುರಾಚಾರೋ ಭಜತೆ ಮಾಂ ಅನನ್ಯ ಭಾವ್ ಸಾಧುರೇವಸ ಮಂತವ್ಯ ಸಮ್ಯಕ್ ವ್ಯವಸಿತು ಹಿ ಸಹ ಆತ ಅತಿ ದುರಾಚಾರಿಯಾಗಿದ್ದರೂ ಕೂಡ ಹಿಂದಿನ ಏನೋ ಒಂದು ಇಲ್ಲಿ ತನಕ ಏನೋ ಒಂದು ಕೆಟ್ಟ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ಈಗ ಅತ್ಯಂತ ಪಶ್ಚಾತ್ತಾಪವಾಗಿದೆ ಆತ ಇನ್ನೇನು ಪ್ರತಿಜ್ಞೆ ಮಾಡ್ತಾನೆ ನಾನು ಹೇ ಭಗವಂತ ದಯವಿಟ್ಟು ಕ್ಷಮಿಸಿಬಿಡು ಅಜ್ಞಾನ ವಶದಿಂದ ಯಾವುದೋ ಕಾಮಕ್ರೋಧ ಲೋಪ ವಶದಿಂದ ನಾನು ಇಂತಹ ತಪ್ಪನ್ನು ಮಾಡಿದ್ದೇನೆ ಇನ್ನು ಮುಂದೆ ಹೀಗೆ ಮಾಡುವುದಿಲ್ಲ ಅಂತ ಆತ ಪ್ರಜ್ಞೆಯನ್ನು ತೆಗೆದುಕೊಳ್ತಾನೆ ನಿನ್ನ ಭಕ್ತಿಯನ್ನೇ ಮಾಡ್ತೇನೆ ಅಂತ ಹೇಳಿ ಒಂದು ಪ್ರತಿಜ್ಞೆಯನ್ನು ತೆಗೆದುಕೊಳ್ತಾನೆ ಆಗ ಪರಮಾತ್ಮ ಹೇಳ್ತಾನೆ ಸಾಧುರೇವಸ ಮಂತವ್ಯ ಲೋಕ ಅವನನ್ನು ಸಾಧುವಂತಲೇ ಭಾವಿಸಬೇಕು ಯಾಕೆ ಸಮ್ಯಕ್ ವ್ಯವಸಿತೋ ಹಿಸಹ ಅವನು ಸರಿಯಾದ ನಿಶ್ಚಯವನ್ನೇ ಮಾಡಿದ್ದಾನೆ ನಾನು ಇನ್ನು ಮುಂದೆ ಈ ರೀತಿಯಾದಂತಹ ಜೀವನವನ್ನು ನಡೆಸುವುದಿಲ್ಲ ಪರಿಶುದ್ಧವಾದ ಜೀವನವನ್ನು ನಡೆಸ್ತೇನೆ ಭಕ್ತಿಯ ಜೀವನವನ್ನು ನಡೆಸ್ತೇನೆ ಹೀಗಾಗಿ ಆ ಒಂದು ಯೋಗ್ಯತೆ ಕೂಡ ಬೇಡ ಅಜಾಮಿಳ ಇತ್ಯಾದಿಯಾದಂತಹ ಭಕ್ತರ ಚರಿತ್ರೆ ಕೂಡ ನಮ್ಮ ಕಣ್ಣು ಮುಂದೆ ಇದೆ ಅಂಗುಲಿಮಾಲ ಅಥವಾ ಬಿಲ್ಲು ಅಂಗಲ ಅಥವಾ ಈ ನಾರಾಯಣಿಯಂ ಮಾಡಿದಂತಹ ನಾರಾಯಣ ಭಟ್ಟ ಅವರ ಜೀವನ ಕೂಡ ನಮ್ಮ ಕಣ್ಮುಂದೆ ಇದೆ ಹೇಗೆ ಅವರ ಹಿಂದಿನ ಜೀವನ ಇತ್ತು ಹೇಗೆ ಅದು ಅದ್ಭುತವಾಗಿ ಆ ಭಗವಂತನ ಸ್ಪರ್ಶಕ್ಕೆ ಬಂದು ಮಾರ್ಪಾಡಾಯಿತು ಹೀಗಾಗಿ ಆ ಒಂದು ಹಿಂದೆ ಒಳ್ಳೆಯ ನೈತಿಕ ಜೀವನ ನಡೆಸಿರಬೇಕು ಎಂಬುದಾಗಿಯೇ ಇಲ್ಲ ಅಷ್ಟು ಒಂದು ಅವಕಾಶ ಈ ಭಕ್ತಿ ಶಾಸ್ತ್ರಕ್ಕೆ ಭಗವಂತ ಕೊಟ್ಟಿದ್ದಾನೆ ಅಷ್ಟು ಯೋಗ್ಯತೆಯೂ ಬೇಡ ಒಂದು ಕಡೆ ಹೇಳ್ತಾರೆ ತಾಯಿಯ ಗರ್ಭದಿಂದ ಬಂದಂತಹ ಸಣ್ಣ ಶಿಶು ಕಣ್ಣು ಕೂಡ ಬಿಟ್ಟಿರುವುದಿಲ್ಲ ಅತ್ಯಂತ ಅಸಹಾಯಕವಾದಂಥ ಸ್ಥಿತಿಯಲ್ಲಿ ಇರ್ತದೆ ಅದಕ್ಕೆ ಸ್ತನವನ್ನು ಉಣಿಸ್ತಾಳಲ್ಲ ತಾಯಿ ಹೇಗೆ ತೆ ತಾನೇ ಪ್ರಯತ್ನ ಸ್ತನವನ್ನು ಉಣಿಸ್ತಾಳಲ್ಲ ಹಾಗೆಯೇ ಯಾರು ಭಕ್ತಿ ಮಾರ್ಗಕ್ಕೆ ಬರ್ತಾನೆಯೋ ಅದರಲ್ಲಿ ನಡೀತಾನೆಯೋ ಭಗವಂತ ಆ ಭಕ್ತಿ ಮಾತಿ ಅಂತ ಕಳ್ತಳು ತಾನೇ ಬಂದು ಆ ಭಕ್ತನ ಹೃದಯವನ್ನು ಚೊಕ್ಕಟ ಮಾಡ್ತಾಳೆ ಈ ಜ್ಞಾನ ಮಾರ್ಗದಲ್ಲಿ ಆ ರೀತಿಯಲ್ಲ ಮನಶುದ್ಧಿ ಇಲ್ಲದೆ ಪ್ರವೇಶವಿಲ್ಲ ಯೋಗ ಮಾರ್ಗದಂತೂ ಇಲ್ಲವೇ ಇಲ್ಲ ಯೋಗ ಮಾರ್ಗದಲ್ಲಿ ಇಲ್ಲವೇ ಇಲ್ಲ ಕರ್ಮ ಮಾರ್ಗ ಅತ್ಯಂತ ಕಷ್ಟ ಯಾಕೆ ಅಂತ ಹೇಳಿದ್ರೆ ಕರ್ಮ ಮಾಡಬೇಕು ನಿಷ್ಠಾಮ ಕರ್ಮ ಮಾಡಬೇಕು ಮೈಯರ್ಪಿತ ಮನೋಬುದ್ಧಿ ಮತ್ಕರ್ಮೃತ್ತಾಗಬೇಕದು ನನ್ನ ಕರ್ಮವನ್ನು ಮಾಡಿದವನಾಗಬೇಕು ಭಗವಂತ ಹೇಳ್ತಾ ನನ್ನ ಗೀತೆಯಲ್ಲಿ ಆದರೆ ಶ್ರೀರಾಮಕೃಷ್ಣ ತುಂಬ ಚೆನ್ನಾಗಿ ಹೇಳ್ತಾರೆ ನಾನು ಅಂದ್ಕೊಂಡಿರ್ತೇನೆ ನಾನೆಲ್ಲ ಭಗವಂತನ ಕೆಲಸವೇ ಮಾಡ್ತಾ ಇದ್ದೇನೆ ಅಂತ ಆದರೆ ಹಿಂದಿನ ಭಾಗದಿಂದ ಹೇಗೂ ಅದು ನಾನು ಅಂತ ಹೇಳಿ ಬಂದ್ಬಿಡ್ತೇವೆ ಅಂತ ನಾನೇ ಮಾಡ್ತಾ ಇರೋದು ನಾನು ನಿಂತ ತಪ್ಪಿಸಿಕೊಳ್ಳಿ ಸಾಧ್ಯವಿಲ್ಲ ತುಂಬ ಕಷ್ಟ ಅದಕ್ಕೆ ಏನ್ಮಾಡ್ಬೇಕಂದ್ರೆ ಶ್ರೀರಾಮಕೃಷ್ಣ ಹೇಳ್ತಾರೆ ಆ ನಾನು ಅನ್ನುವುದು ಅದು ಬಡಪೆಟ್ಟಿಗೆ ಹೋಗುವುದಿಲ್ಲ ಅದನ್ನು ಭಗವಂತನ ದಾಸನಾಗಿ ಇಡಬೇಕಂತೆ ದಾಸೋಹಂ ಅಂತ ಹೇ ಹೇ ಭಗವಂತ ನಾನ್ ನಿನ್ನ ದಾಸ ನಾನ್ ನಿನ್ನ ಸೇವಕ ನಾನು ನಿನ್ನ ಕಿಂಕರ ನೋಡಿಯಲ್ಲ ಎಷ್ಟು ಚೆನ್ನಾಗಿ ಆ ಪದ ಬಂದಿದೆಯ ಕೈಂಕರ್ಯ ಅಂತ ಕೇಳಿದ್ದೀರಲ್ಲ ಪದ ಕೈಂಕರ್ಯ ಅಂದರೆ ಏನು ಕಿಂಕರನ ಭಾವ ಕೈಂಕರ್ಯ ಕಿಂಕರ ಅಂದರೆ ಏನು ದೇವಕರು ನೋಡಿರ್ಬೇಕು ನೀವು ಹೀಗೆ ಕೈ ಕೊಟ್ಕೊಂಡು ನಿಂತ್ಕೊಂಡಿರ್ತಾರೆ ದಾಸು ಕೇಳ್ತಾ ಇರ್ತಾರೆ ಕಿಂಕರೋನಿ ಏನು ಮಾಡಲಿ ಬುದ್ಧಿ ಏನು ಮಾಡಲಿ ಸ್ವಾಮಿ ಈಗೇನ್ ಮಾಡಲಿ ಬುದ್ಧಿ ಅದು ಕಿಂಕರ ಅಂತ ಏನ್ ಮಾಡಲಿ ಎಂಬುದಾಗಿ ಪರಮಾತ್ಮ ನಿನ್ನ ಕೆಲಸ ಏನ್ ಮಾಡಲಿ ಭಗವಂತ ನಿನ್ ಸೇವೆ ಏನ್ ಮಾಡಲಿ ಅದು ಕಿಂಕರ ಆ ಸೇವೆ ಕೈಂಕರ್ಯ ಆ ಭಗವಂತನ ಸೇವೆ ಅವನ್ನೇ ಅವನ ಕೆಲಸವನ್ನೇ ಮಾಡ್ತಾ ಮಾಡ್ತಾ ಮಾಡ್ತಾ ಅದು ಕೈಂಕರ್ಯ ಆಗುತ್ತೆ ಆ ಒಂದು ಅವಸ್ಥೆಯಲ್ಲಿ ನಮ್ಮ ಅಹಂಕಾರವನ್ನು ಇಡಬೇಕು ಆಗ ಮಾತ್ರ ಆ ಕರ್ಮಯೋಗ ಅಂತಕ್ಕಂಥದ್ದು ಯೋಗವಾಗ್ತದೆ ಇಲ್ಲದೆ ಹೋದರೆ ಕರ್ಮ ಒಂದೋ ಒಳ್ಳೆಯ ಇದನ್ನು ಕೊಡ್ತದೆ ಫಲವನ್ನು ಕೊಡ್ತದೆ ಇಲ್ವ ಕೆಟ್ಟ ಫಲವನ್ನು ಕೊಡ್ತದೆ ಭಗವಂತ ಹೇಳ್ತಾನೆ ಕರ್ಮ ಮಾಡೋದು ತುಂಬ ಕಷ್ಟ ಅರ್ಜುನ ಹೇಳ್ತಾನೆ ಮರಯ ಕರ್ಮ ಯಾಕೋ ನೀನು ಮಾಡಬೇಕು ಸರಿ ಆದರೆ ಭಗವಂತನ ಅರ್ಪಣೆ ಮಾಡಿ ಮಾಡು ತುಂಬ ಕಷ್ಟ ಅದು ಕರ್ಮ ಅವನು ಹೇಳ್ತಾನೆ ಯಾವ ರೀತಿ ಬೆಂಕಿ ಹಾಗೂ ಧೂಮ ಎರಡೂ ಮಿಶ್ರವಾಗಿರ್ತದೆಯೋ ಪ್ರತಿಯೊಂದು ಒಳ್ಳೆಯ ಕರ್ಮದಲ್ಲಿ ಕೆಟ್ಟ ಕರ್ಮ ಮಿಶ್ರವಾಗಿರ್ತದೆ ಸ್ವಾಮಿ ವಿವೇಕಾನಂದರು ಸುಂದರವಾಗಿ ಉದಾಹರಣೆ ಕೊಡ್ತಾರೆ ನಾನೀಗ ಮಾತನಾಡ್ತಾ ಇದ್ದೇನೆ ನಾನು ಮಾತನಾಡ್ತಾ ಇರೋದ್ರಿಂದ ಒಂದು ರೀತಿಯಾದಂಥ ಒಂದು ಜ್ಞಾನ ನಿಮಗೆಲ್ಲ ಸಿಗ್ತಾ ಇದೆ ಅದು ಉಪಕಾರ ಆಯಿತು ಹೌದೌದು ಆದರೆ ಈ ಮಾತ್ನ ಹತ್ತಿರ ಇರತಕ್ಕಂಥ ಎಷ್ಟೊಂದು ಸಣ್ಣ ಪುಟ್ಟ ನಮ್ಮ ಕಣ್ಣಿಗೆ ಕಾಣದಿರುವಂತಹ ಬ್ಯಾಕ್ಟೀರಿಯಾಗಳು ಕ್ರಿಮಿಕೀಟಗಳು ಸಾಧ್ಯ ಇದೆ ಅದರ ಕಂಪನದಿಂದ ಪಾಪ ಆಯಿತು ಹೌದೋ ಮಿಶ್ರ ಇದು ತಪ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಮೈ ಅರ್ಪಿತ ಮನೋಬುದ್ಧಿ ಮತ್ಕರ್ಮಕತ್ ಅವನ ಕೆಲಸವನ್ನು ಮಾಡಬೇಕು ಅವನಕ್ಕೆ ಅವನಿಗೆ ಅರ್ಪಿಸಿಬಿಡ್ಬೇಕು ಎಲ್ಲರೂ ಕಾಗೇನ ವಾಚ ಮನುಸೇಂದ್ರಿಯರ್ವಾ ಉದ್ಯಾತ್ಮನ ವ ಅನುಕೃತಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣ ಎರ್ಪೇ ತತ್ ಕವಿಗಳು ಹೇಳುವ ಕವಿ ಅನ್ನುವಂತಹ ಮುನಿ ನಿಮಿಗೆ ಹೇಳುತ್ತ ಶ್ಲೋಕ ಇದು ನಿಮಿ ಚಕ್ರವರ್ತಿಗೆ ಕಾಗೇನ ಹಗಲ್ನಿಂದ ರಾತ್ರಿ ತನಕ ಈ ದೇಹಗಳಿಂದ ಅನೇಕ ಕೆಲಸಗಳು ನಡೀತಾ ಇರುತ್ತೆ ಬೆರ್ಗ್ಗೆಯಿಂದ ರಾತ್ರಿ ತನಕ ರಾತ್ರಿ ನಿದ್ದೆ ಕೂಡ ಅದೂ ಕೂಡ ಶರೀರದ ಕೆಲಸ ಮನಸ್ಸ ಮನಸ್ಸಿನಿಂದ ಕೇವಲ ಶರೀರದಿಂದ ಆಗಲಿಲ್ಲ ಮನಸ್ಸಿಂದ ಎಷ್ಟೋ ಕೆಲಸಗಳು ನಡೀತಾ ಇರುತ್ತೆ ಬುದ್ಧಿಯ ಬುದ್ಧಿಯಿಂದ ಕೂಡ ಇವೆಲ್ಲ ಕರ್ಮಗಳನ್ನು ನಾರಾಯಣ ನಾರಾಯಣ ಎಲ್ಲ ನಾರಾಯಣನಿಗೆ ಭಗವಂತನಿಗೆ ಪರಮಾತ್ಮನಿಗೆ ಅಂತ ಅರ್ಪಿಸುತ್ತೇವೆ ಹೀಗೆ ಮಾಡೋದ್ರಿಂದ ಅವನು ಅನಂತ ಫಲವನ್ನು ಕೊಡ್ತಾನೆ ನಾವು ಮಾಡ್ತಕ್ಕಂತಹ ಕರ್ಮ ಕೇವಲ ಶಾಂತ ಫಲವನ್ನು ಕೊಡ್ತಾನೆ ಅವನು ನೀವು ಮಾಡ್ತಕ್ಕಂಥ ಕರ್ಮವನ್ನು ಅವನ ಪಾದಕ್ಕೆ ಅರ್ಪಿಸಿದ್ರೆ ಅವನು ಅದಕ್ಕೆ ಇನ್ನು ಇಂಟು ಮಾಡಿ ಕೊಡ್ತಾನೆ ವಾಪಸ್ಸು ಅದು ಸೀಕ್ರೆಟ್ ನೀವು ಬೇಕೋ ಬೇಡೋ ಕೊಡ್ತಾವೆ ಅದೊಂದು ಗುಣ ಕೊಡೋದು ಅವನ ಗುಣ ಎಲ್ಲ ಇಂಟು ಮಾಡಿ ಕೊಡ್ತಾನೆ ಅರ್ಪಿಸುವುದು ನಿಮ್ಮ ನಿಮ್ಮ ಕೈಯಿಂದ ಮಾಡುವಂತಹ ಒಂದು ಸಣ್ಣ ಒಂದು ಕೆಲಸ ಅಹಂಕಾರವನ್ನು ಅವನು ಪಾಲುದೊಳಿ ಇರತಕ್ಕಂಥದ್ದು ನೋಡಿ ಕರ್ಮಯೋಗ ಇಷ್ಟು ಕಷ್ಟ ಇದೆ ಆದರೆ ಭಕ್ತಿಯೋಗ ಆಗಲ್ಲ ಹೀಗಾಗಿ ಇದಕ್ಕೆ ಅಧಿಕಾರತ್ವ ಏನೂ ಬೇಡ ಅಧಿಕಾರತ್ವ ಏನೂ ಬೇಡದಿದ್ರೂ ಕೂಡ ಕೊಂಚವಾದರೂ ಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ನಾನು ಕಳೆದ ತರಗತಿಯಲ್ಲಿ ಹೇಳಿದಂತೆ ಎಷ್ಟು ಜನ ಇದ್ದಾರೆ ಈ ಪ್ರಪಂಚದಲ್ಲಿ ಭಗವಂತ ನೀನೇ ಬೇಕು ನನಗೆ ಅಂತ ಹೇಳಿ ಎಷ್ಟು ಜನ ಹೇಳ್ತಾರೆ ಎಲ್ಲರೂ ಕೂಡ ನನಗೆ ಹೆಚ್ಚು ಬ್ಯಾಂಕ್ ಬ್ಯಾಲೆನ್ಸ್ ಇರಲಿ ನನಗೆ ಪುತ್ರರೇ ಇರಲಿ ನನಗೆ ಒಳ್ಳೆ ಆಸ್ತಿಯೇ ಇರಲಿ ಇತ್ಯಾದಿ ಈ ಆಲೋಚನೆಗಳಲ್ಲೇ ಮಗ್ಧರಾಗಿರ್ತಾರೆ ಹೊರಟು ಹೇ ಪರಮಾತ್ಮ ನನಗೆ ನಿನ್ನೇ ಪ್ರೀತಿ ಇರಲಿ ಅಂತ ಹೇಳಿ ಯಾರು ಹೇಳ್ತಾರೆ ಹೋಗಲಿ ಬೇಡ ಭಗವಂತನ ಕುರಿತಾದಂತಹ ಮಾತುಗಳನ್ನ ಕೇಳಲಿಕ್ಕೆ ಯಾರು ಒಂದು ಸೇರ್ತಾರೆ ಎಷ್ಟು ಜನ ಸೇರ್ತಾರೆ ಅದು ಒಂದು ಪ್ರಶ್ನೆ ತುಂಬ ಕಡಿಮೆ ಹೀಗಾಗಿ ಹಾಗೆ ಕೇಳಲಿಕ್ಕೂ ಕೂಡ ಮನಸ್ಸಿನಲ್ಲಿ ಶುದ್ಧತೆ ಬರಬೇಕು ತತ್ವಗುಣ ಜಾಗೃತವಾಗಿರಬೇಕು ಇಲ್ಲದೆ ಹೋದ್ರೆ ಸಾಧ್ಯವಿಲ್ಲ ಒಬ್ಬ ಮನುಷ್ಯ ದೇವಸ್ಥಾನಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ ಅವನಲ್ಲಿ ಆ ಒಂದು ಸಮಯಕ್ಕೆ ಅವನಲ್ಲಿರ್ತಕ್ಕಂಥ ಸತ್ವ ವೃದ್ಧಿಯಾಗಿದೆ ಅಂತ ಇಲ್ಲದೆ ಹೋದ್ರೆ ಅವನು ಸಿನಿಮಾ ಟಾಕೀಸ್ಗೆ ಹೋಗ ಪಾರ್ಕಿಗೆ ಹೋಗ್ತಾನ ಯಾಕೆ ಅಂತ ಹೇಳಿದ್ರೆ ಗುಣ ಗುಣ ಗುಣೇಶು ವರ್ತಂತೆ ಭಗವಂತ ಗುಣ ಗುಣೇಶು ವರ್ತಂತೆ ಎಲ್ಲ ಗುಣಗಳೇ ಕೆಲಸ ಮಾಡ್ತಾ ಇದ್ದೀವಿ ಸತ್ವರಜಸ್ತಮಸ್ ಅದರಲ್ಲಿ ಸತ್ವಗುಣ ಅತ್ಯಂತ ಕಡಿಮೆ ಕೆಲಸ ಮಾಡು ಯಾರಿಗೆ ಸತ್ವಗುಣ ವೃದ್ಧಿ ಆಗಿದೆಯೋ ಅವರು ಈ ಕೆಲಸ ಮಾಡ್ತಾರೆ ಭಗವಂತನ ಕುರಿತಾದ ಮಾತುಗಳನ್ನು ಕೇಳಬೇಕು ಅಂತ ಹೇಳಿ ಒಂದು ಕಡೆ ಸೇರ್ತಾರೆ ಭಗವಂತನ ಸೇವೆ ಮಾಡಬೇಕು ಅಂತ ಹೇಳಿ ಒಂದು ಕಡೆ ಮುದ್ದಿತರಾಗ್ತಾರೆ ಇನ್ನೊಬ್ಬರು ಜೊತೆ ಸೇರಿದ್ರು ಕೂಡ ಹರಟೆ ಹೊಡೆಯುವುದಿಲ್ಲ ಅವರಿಗೆ ಕೇವಲ ಇದೇ ಬರ್ತದೆ ನೋಡಿ ಅವತ್ತು ಆ ಕ್ಲಾಸ್ನಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅದು ಹೇಳಿದ್ರು ಭಗವಂತನ ಕುರಿತಾದ್ರೂ ಹೇಳಿದ್ರು ನಾವು ಅದನ್ನೇ ಮಾತನಾಡೋಣ ಅಂತ ಅನ್ನಿಸ್ತದೆ ಇದೆಲ್ಲ ಆ ಸತ್ವಗುಣ ವೃದ್ಧಿಯಾದಂತಹ ಒಂದು ಲಕ್ಷಣಗಳು ಈ ಲಕ್ಷಣ ಬರಬೇಕಾದ್ರೆ ಸು ಕುಂಚಿತ್ತಾದರೂ ಆತ ಹಿಂದಿನ ಜನ್ಮಲ್ಲಾದರೂ ಈ ಜನ್ಮಲ್ಲಾದರೂ ಕಿಂಚಿತ್ತಾದರೂ ಆ ಭಗವಂತನನ್ನು ಪ್ರಾಮಾಣಿಕತೆಯಿಂದ ಕರೆದಿರಬೇಕು ಶ್ರೀರಾಮಕೃಷ್ಣ ಹೇಳ್ತಾ ಇದ್ರು ಯಾರ್ಯಾರು ಇಲ್ಲಿಗೆ ಬರ್ತಾರೋ ಇಲ್ಲಿಗೆ ಅಂದರೆ ಎರಡು ಅರ್ಥ ಅವರು ಸ್ವಲ್ಪ ಗೂಢವಾಗಿ ಮಾತಾಡೋದು ಜಾಸ್ತಿ ಇಲ್ಲಿಗೆ ಅಂತ ಹೇಳಿದ್ರೆ ಒಂದು ತಮ್ಮಲ್ಲಿಗೆ ಅಂತ ಇನ್ನೊಂದು ಒಳಗೆ ಅಂತ ಎಲ್ಲರೂ ಹೊರಗಡೆ ಹೋಗೋರೆ ಆ ಮನಸ್ಸು ಅಂತಕ್ಕಂಥ ಸಿನಿಮಾ ಟಾಕೀಸಿಗೆ ಹೋಗ್ತಾ ಇರ್ತೇ ಯಾವಾಗಲೂ ಆದರೆ ಒಳಗೆ ಧ್ಯಾನಕ್ಕೆ ಭಗವಂತನ ಚಿಂತನೆಗೆ ಕೂತ್ಕೊಳ್ಳೋದು ಒಳಗೆ ಹೋಗುವುದು ಯಾರು ಇಲ್ಲಿಗೆ ಬರ್ತಾರೋ ಭಗವಂತನ ಬಳಿಗೆ ಬರ್ತಾರೋ ಹಾಗೆ ಬರಬೇಕಾದ್ರೆ ಅವರು ಹಿಂದಿನ ಜನ್ಮದಲ್ಲಾಗಲಿ ಈಗಿನ ಜನ್ಮದಾಗಲಿ ಕಿಂಚಿತ್ತಾದರೂ ಕಣ್ಣೀರಿಟ್ಟು ಭಗವಂತನನ್ನು ಕರೆದಿರಬೇಕು ತಮ್ಮ ಸ್ವಕರ್ಮವನ್ನು ನಿಷ್ಠೆಯಿಂದ ಮಾಡಿರಬೇಕು ಆದರೆ ಮಾತ್ರ ಅವರು ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಚಿತ್ತ ಶುದ್ಧಿಯಾದ ನಂತರ ಬರಲಿಕ್ಕೆ ಸಾಧ್ಯ ಇಲ್ಲಿ ಹೋಗಲು ಸಾಧ್ಯವಿಲ್ಲ ಈ ಭಕ್ತಿಶಾಸ್ತ್ರವನ್ನು ಓದಬೇಕಾದ್ರೆ ಎರಡು ಬೇಕೇ ಬೇಕು ಒಂದೇನಂತ ಹೇಳಿದ್ರೆ ಭಗವಂತನ ಅಸ್ತಿತ್ವದಲ್ಲಿ ನಮಗೆ ನಂಬಿಕೆ ಇರಬೇಕು ಯಾರು ನಾಸ್ತಿಕರೋ ಯಾರು ನಾಸ್ತಿಕರೋ ಅವರಿಗೆ ಇದಲ್ಲ ನಾಸ್ತಿಕರಿಗೆ ಭಕ್ತಿ ಶಾಸ್ತ್ರ ಬೇಕಾಗಿಲ್ಲ ಆದರೆ ಯಾರು ಆಸ್ತಿಕರೋ ಅವರಿಗೆ ಮಾತ್ರ ಈ ಭಕ್ತಿಶಾಸ್ತ್ರದಿಂದ ಪ್ರಯೋಜನ ಉಂಟಾಗ್ತದೆ ಒಂದು ಎರಡನೆಯದು ಭಗವಂತನ ಕೃಪೆಯಿಂದ ಭಗವಂತನ ಕೃಪಾಶಕ್ತಿಯಿಂದ ನಾನು ಸಂಸಾರ ಸಾಗರ ದಾಡ್ತೇನೆ ಅನ್ನುವಂಥ ವಿಶ್ವಾಸವನ್ನು ಇರಬೇಕು ಇದು ಎರಡೇ ಈ ಭಕ್ತಿಶಾಸ್ತ್ರವನ್ನು ಓದಲಿಕ್ಕೆ ಅಧಿಕಾರ ಇದೆರಡು ಇದೆಯವೋ ಭಕ್ತಿಶಾಸ್ತ್ರವನ್ನು ಓದ್ಬೋದು ನಿರಾತಂಕವಾಗಿ ಓದ್ಬೋದು ಇದು ಅಧಿಕಾರ ಆಯಿತು ವಿಷಯ ಹೇಳಿದೆ ಏನು ಅಂತ ವಿಷಯ ಭಕ್ತಿಶಾಸ್ತ್ರವೇ ವಿಷಯ ಭಕ್ತಿ ಅಂದರೆ ಏನು ಇದರಲ್ಲಿ ಗೌಣಿ ಭಕ್ತಿ ಅಂದರೆ ಏನು ಪರಾಭಕ್ತಿ ಅಂದರೆ ಏನು ಭಕ್ತಿಯ ವಿವಿಧ ಸಾಧನಗಳು ಯಾವುದೋ ಹೇಗೆ ಎಂದು ಸಿದ್ಧಿಸಿಕೊಳ್ಬೇಕು ಇದಿಷ್ಟನ್ನು ಹೇಳಲಾಗಿದೆ ಇದೇ ವಿಷಯ ಇದಿಷ್ಟು ಹೇಳಿದ ಮೇಲೆ ಸಂಬಂಧ ಹೇಳಲೇಬೇಕಿ ಸಂಬಂಧ ಅಂದರೆ ಏನು ಯಾಕೆ ಹೇಳಬೇಕು ಸ್ವಾಮಿ ನನಗೆ ಭಕ್ತಿ ಅಂದರೆ ತುಂಬ ಇಷ್ಟ ಹೀಗಾಗಿ ನಾನು ಕಾದಂಬರಿ ಓದ್ತೇನೆ ಎಲ್ರಿ ಸ್ವಾಮಿ ಏನ್ರಿ ಸಂಬಂಧ ನೀವು ಹೇಳ್ತಾ ಇದ್ದೀರಾ ನಮಗೆ ಭಕ್ತಿಯನ್ನು ಜಾಗೃತಗೊಳಿಸಬೇಕು ಅಂತ ಆಸೆ ಇದೆ ನೀವು ಕಾದಂಬರಿ ಓದ್ತೀರಾ ಹೇಗೆ ಸಾಧ್ಯ ಸಾಧ್ಯವೇ ಇಲ್ಲ ಅಥವಾ ಯಾರೋ ಭಕ್ತಿ ಶಾಸ್ತ್ರ ತುಂಬಾ ಆಸಕ್ತಿಯಿಂದ ಓದಿರುವಂತೆ ಕಾಣ್ತಾ ಇತ್ತು ಒಬ್ಬನ್ನು ಕೇಳ್ತೀರಾ ಏನು ಓದ್ತಾ ಇದ್ದೀರಾ ಅಂತ ಭಕ್ತಿಶಾಸ್ತ್ರ ಓದ್ತಾ ಇದ್ದೀನಿ ಅಂತ ಅದು ಸರಿ ಏನಿದು ಏನಿದು ಎಲ್ಲ ಅಸಂಬದ್ಧವಾಗಿದೆಯಲ್ಲ ಈ ಭಕ್ತಿಶಾಸ್ತ್ರ ಅಸಂಬದ್ಧವಾಗಿದೆಯಲ್ಲ ಯಾಕೆ ಇದರಲ್ಲಿ ನನಗೆ ಬೇಕಾದೇನು ಇಲ್ವಲ್ಲ ನಿಮಗೇನು ಬೇಕು ಸ್ವಾಮಿ ನನಗೆ ನಾಯಕ ನಾಯಕಿಯರ ಪ್ರೇಮಕತೆ ಬೇಕಾಗಿತ್ತು ಅದಕ್ಕೋಸ್ಕರ ನಾನು ಇದನ್ನು ಓದ್ದೆ ಯಾಕೆ ಅವನು ಹೇಳಿದ್ದಾರಲ್ಲ ಸಾ ಪರಮ ಪ್ರೇಮ ರೂಪ ಅಂಥೇಳಿ ಹೀಗಾಗಿ ಅದೋ ಏನು ಅಂದ್ಬಿಟ್ಟು ಓದ್ದೆ ಇದೂ ಅಲ್ಲ ಸಂಬಂಧವೇ ಇಲ್ಲ ಅವನು ಬೇಕಾಗಿದ್ದೇನೋ ಮಾಡಿದ್ದೇನೋ ಇದು ಸಂಬಂಧ ಇಲ್ಲ ಸಂಬಂಧ ಅಂದರೆ ಅಧಿಕಾರಿಗೂ ವಿಷಯಕ್ಕೂ ಇರುವಂತಹ ಸಂಬಂಧವೇ ಸಂಬಂಧ ನನಗೆ ಭಗವಂತನ ಪಾದಗಳಲ್ಲಿ ಭಕ್ತಿ ಬೇಕಾಗಿದೆ ಹೀಗಾಗಿ ನಾನು ಭಕ್ತಿ ಶಾಸ್ತ್ರವನ್ನು ಅಧ್ಯಯನ ಮಾಡುತ್ತೆ ಅಂತ ಇದೇ ಸಂಬಂಧ ಇದು ಗೊತ್ತಿರಬೇಕು ಇದು ಗೊತ್ತಿಲ್ಲದೆ ಓದಿದ್ರೆ ಅನಿಷ್ಟವಾಗ್ತದೆ ಪ್ರತಿಯೊಂದು ಶಾಸ್ತ್ರವನ್ನು ಈ ಅಧಿಕಾರಿ ವಿಷಯ ಸಂಬಂಧ ಪ್ರಯೋಜನ ಇಷ್ಟು ಗೊತ್ತಿದ್ದೆ ನಾವು ಆ ಒಂದು ಗ್ರಂಥದ ಅಧ್ಯಯನಕ್ಕೆ ತೊಡಗಬೇಕು ಇನ್ನು ಪ್ರಯೋಜನ ಕುಮಾರಲ್ ಭಟ್ರು ಮೀಮಾಂಸಕ ಶಾಸ್ತ್ರದ ದೊಡ್ಡ ಒಬ್ಬ ಪಂಡಿತರು ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ಸರ್ವಸೈವ ಹಿ ಶಾಸ್ತ್ರ ಕರ್ಮಣೋವಾಪಿ ಕಸ್ಯಚಿತ್ ಯಾವ ಪ್ರಯೋಜನ ಮೋಕ್ತ ತಾವತ್ತೇನು ಗೃಹ್ಯತೆ ಎಂತ ಪ್ರತಿಯೊಂದು ಗ್ರಂಥಕ್ಕೂ ಪ್ರತಿಯೊಂದು ಕೆಲಸಕ್ಕೂ ಪ್ರಯೋಜನವನ್ನು ಹೇಳಬೇಕು ಯಾವಾಗ ಪ್ರಯೋಜನವನ್ನು ಹೇಳಲಿಲ್ಲವೋ ಆ ಕೆಲಸವನ್ನೇ ಆಗಲಿ ಅಥವಾ ಗ್ರಂಥವನ್ನೇ ಆಗಲಿ ಯಾರು ತಾನೇ ಮುಟ್ತಾರೆ ಯಾರು ಮುಟ್ಟುವುದಿಲ್ಲ ಯಾಕೆ ಅಂತ ಹೇಳಿದವ್ರು ಹೇಳ್ತಾರೆ ಪ್ರಯೋಜನ ಅನುದ್ದೇಶ ನಮ್ಮ ದೋಪಿ ಪ್ರವರ್ತತೆ ಪ್ರಯೋಜನವಿಲ್ಲದೆ ಒಬ್ಬ ಮೂರ್ಖ ಕೂಡ ಕೆಲಸವನ್ನು ಮಾಡೋದಿಲ್ಲ ಹೇಳ್ತಾನೆ ಇದರಿಂದ ನನಗೇನು ಪ್ರಯೋಜನ ಸ್ವಾಮಿ ನೀವೇನು ಹೇಳ್ರಿ ಭಕ್ತಿಶಾಸ್ತ್ರವನ್ನು ಓದಬೇಕು ಅಂತ ಪ್ರಯೋಜನವೇನು ಅಂತ ಹೇಳ್ತಾ ಇದ್ದೀನಿ ನಾನು ನನಗೆ ಭಕ್ತಿಶಾಸ್ತ್ರವನ್ನು ಓದುವುದರಿಂದ ನನಗೆ ಪ್ರಮೋಷನ್ ಸಿಗ್ತದೆಯೇ ಭಕ್ತಿಶಾಸ್ತ್ರವನ್ನು ಓದುವುದರಿಂದ ನನಗೆ ಏನಾದರೂ ಒಳ್ಳೆ ಲಾಟ್ರಿ ಸಿಗುತ್ತೆಯೇ ಲಾಟ್ರಿ ಹೊಳಿಯುತ್ತೀಯೇ ಅವನಿಗೇನೋ ಒಂದು ಪ್ರಯೋಜನ ಹೇಳಬೇಕಲ್ಲ ಅದಕ್ಕೆ ನಾರದರೆ ಪ್ರಯೋಜನ ಹೇಳಿಟ್ಟಿದ್ದಾರೆ ಏನಪ್ಪ ಅದು ಹೇಳ್ತಾರೆ ಫಲ ರೂಪತ್ವಾ ಒಂದು ಸೂತ್ರವೇ ಅದಕ್ಕೆ ಅದೇ ಫಲ ಭಕ್ತಿ ಭಕ್ತಿಯೇ ಫಲ ಮಾವನ ಹಣ ತಿಂತ ಇದ್ದಲ್ಲ ಸ್ವಾಮಿ ಮಾವನ ಹಣ್ ತಿಂದ್ರೆ ಉಪಯೋಗವೇನು ನೀನು ತಿನ್ನೋದೇ ಉಪಯೋಗ ತಿಂತ ಇದೆಯಲ್ಲ ಹೊಟ್ಟೆ ತುಂಬುತ್ತಲ್ಲ ಮತ್ತೆ ಚಪ್ಪರಿಸ್ತಾ ಇದೆಯಲ್ಲ ರುಚಿಕರವಾಗಿ ಸ್ವಾದವನ್ನು ಹೀರ್ತಾ ಇದೆಯಲ್ಲ ಅದೇ ಫಲ ಇನ್ನೇನಿದೆ ಯಾಕೆ ಅಂದರೆ ಆ ಭಕ್ತಿಯೇ ಫಲ ನಮ್ಗೆ ಯಾವ್ದು ಬೇಕಾಗಿರೋದು ನಾವು ಯಾವ್ದು ಸಿದ್ಧಿ ಮಾಡ್ಕೊಳ್ಬೇಕಾಗಿರೋದು ಭಕ್ತಿಯೇ ಇನ್ನೇನೂ ಅಲ್ಲ ಭಕ್ತಿಯಿಂದ ಇನ್ನೇನೂ ಅಲ್ಲ ಸಿದ್ಧಿ ಮಾಡಬೇಕಾಗಿತ್ತು ಯಾಕೆ ಅಂತ ಹೇಳಿದ್ರೆ ಆ ಭಗವಂತ ಅವನೇ ಭಕ್ತಿಯೇ ಹೀಗಾಗಿ ನಾವು ಪ್ರಯೋಜನವನ್ನು ತಿಳಿದುಕೊಂಡಿರಬೇಕು ಈ ಪ್ರಯೋಜನವನ್ನು ತಿಳಿದುಕೊಂಡ್ರೆ ನಂತರ ಈ ಶಾಸ್ತ್ರದಲ್ಲಿ ನಮಗೆ ರುಚಿ ಹೊತ್ತದೆ ಇದು ಆತ ಎನ್ನುವಂಥ ಶಬ್ದಕ್ಕೆ ಅರ್ಥ ಆಯಿತು ಇನ್ನು ನಂತರ ಆತಹ ಅಂತ ಹೇಳಿದ್ದಾರೆ ಅಥಾತೋ ಭಕ್ತಿಂ ವ್ಯಾಖ್ಯಾಸ ಅನ್ನುವಂಥ ಶಬ್ದದಲ್ಲಿ ಅತಃ ಅಂತ ಹೇಳಿದ್ದಾರೆ ಅತಹ ಅಂತ ಹೇಳಿದ್ರೆ ಆದ್ದರಿಂದ ಅಂತ ಆದ್ದರಿಂದ ಅಂದ್ರೆ ಏನರ್ಥ ಈ ಕಾರಣಗಳಿಂದ ಮತ್ತು ಈ ಪ್ರಯೋಜನಗಳಿಂದ ಯಾರಾದರೂ ಹೇಳ್ತಾ ಇದ್ದಾರೆ ಪ್ರತಿಜ್ಞೆಯನ್ನು ಮಾಡೋಕ್ಕಿಂತ ಮುಂಚೆ ನಾವು ಯಾಕೆ ಭಕ್ತಿಯನ್ನ ಲೋಕಕ್ಕೆ ಪ್ರಚಾರ ಮಾಡಬೇಕು ಅಂತಿದ್ದೇನೆ ಅಂತ ಹೇಳಿದ್ರೆ ಈ ಕಾರಣಗಳಿಂದ ಪ್ರಚಾರ ಮಾಡಬೇಕು ಅಂತಿದ್ದೇನೆ ಏನದು ಕಾರಣ ಅವ್ರು ಹೇಳ್ತಾರೆ ಭಗವಂತನ ದರ್ಶನವನ್ನು ಪಡಿಬೇಕಾದ್ರೆ ಈ ಸಂಸಾರವನ್ನು ದಾಟಬೇಕಾದ್ರೆ ಭಕ್ತಿ ಪ್ರತಿಯೊಬ್ಬರಿಗೂ ಬೇಕು ಅತ್ಯಂತ ಸರಳವಾದಂತಹ ಮಾರ್ಗ ಅದು ಭಕ್ತಿ ಜ್ಞಾನಯೋಗ ಹಾಗಲ್ಲ ಮನಶುದ್ಧಿ ಬೇಕು ನಾನು ಹೇಳ್ದೆ ಆಗಿತ್ತು ಕರ್ಮಯೋಗ ಅತ್ಯಂತ ಕಠಿಣ ಅಹಂಕಾರ ಬಂದ್ಬಿಡ್ತದೆ ರಾಜಯೋಗ ಅಬ್ಬ ಅಬ್ಬ ಅದ್ರ ಉಸಾಬರಿಯ ಬೇಡ ಯಾಕೆಂತ ಹೇಳಿದ್ರೆ ತಾಯಿ ಶುದ್ಧಿ ಆಗಿರ್ಬೇಕು ಅದಕ್ಕೆ ಆ ದೇಹ ಶುದ್ಧಿ ಆಗಿಲ್ಲದೆ ಹೋದ್ರೆ ಧ್ಯಾನ ಕೂತ್ಕೊಳ್ಲಿಕ್ಕೆ ಸಾಧ್ಯವಿಲ್ಲ ಆಸನ ಸುದ್ದಿ ಆಗಿರ್ಬೇಕು ಗಂಟೆ ಗಂಟೆ ಕೂತ್ಕೋಬೇಕು ರಾಜಯೋಗ ಮಾಡ್ಬೇಕಾದ್ರೂ ಹದಿನಾರು ಗಂಟೆ ಇಪ್ಪತ್ನಾಲ್ಕು ಗಂಟೆ ಕೂತಿರ್ಬೇಕು ಅವನು ಹೀಗೆ ಹೀಗ ಅಲ್ಲಾಡಿಸ್ತಾ ಅಂದ್ರೆ ಅವನ ಮನಸ್ಸು ಅಲ್ಲಾಡ್ತಾ ಇರುತ್ತೆ ಆರಂಭದಲ್ಲಿ ಮನಸ್ಸಂತಕ್ಕಂಥದ್ದು ಶರೀರ ಬಂತಕ್ಕಂಥ ಒಂದು ಪಾತ್ರೆಯಲ್ಲಿ ಇರುವಂಥ ನೀರಿನ ಹಾಗೆ ಶರೀರ ಅಲ್ಲಾಡಿದ ಹಾಗೆ ಅದು ಅಲ್ಲಾಡ್ತದೆ ಹೀಗಾಗಿ ಮನಸ್ಸನ್ನ ಸ್ಥಿರ ಮಾಡಬೇಕಾದ್ರೆ ಆಸನ ಸಿದ್ಧಿ ಬೇಕಾಗ್ತದೆ ಪ್ರಾಣಾಯಾಮದಿಂದ ಮನಸ್ಸನ್ನು ಅವನು ಕಂಟ್ರೋಲ್ ಮಾಡಬೇಕಾಗತ್ತೆ ಇಷ್ಟೆಲ್ಲ ಕ್ರಿಯೆಗಳಿದೆ ಅಷ್ಟಾಂಗ ಯೋಗ ಇದೆ ಹೀಗಾಗಿ ಅದು ಸಾಧಾರಣರಿಗೆ ಸಾಧ್ಯವಿಲ್ಲ ಗುರುವಿನ ಮಾರ್ಗದರ್ಶನ ಅತ್ಯಂತ ಅಗತ್ಯ ಆದರೆ ಭಕ್ತಿಯೋಗ ಆಗಲ್ಲ ಪ್ರತಿಯೊಬ್ಬರಿಗೂ ಅತ್ಯಂತ ಸುಲಭವಾಗಿ ಕೈಗೆ ಎಡಕ್ತಕ್ಕಂಥದ್ದು ಪ್ರಾಪಂಚಿಕ ಜೀವನದ ನಡುವೆಯೂ ಅದನ್ನು ನಾವು ಅನುಸರಿಸಬಹುದಾಗತಕ್ಕಂಥದ್ದು ಸ್ತ್ರೀ ಪುರುಷ ಬೇಡ ಇಲ್ಲಿ ಇರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬೇಕು ಯಾವ ವಿದ್ಯೆಯನ್ನು ಕಲಿಬೇಕಾಗಿಲ್ಲ ಯಾರು ಬೇಕಾದರೂ ಅನುಸರಿಸಬಹುದು ಹಿಂದೆ ನಾನೊಬ್ಬ ಪಾಪಿಯಾಗಿದ್ದೆ ಅನ್ನುವಂಥ ದುಃಖವೂ ಬೇಡ ಈಗ ನೀವು ಉದ್ಧಾರ ಮಾಡಿಕೊಳ್ಬೋದು ಇವೆಲ್ಲ ಸೌಕರ್ಯ ಇರುವುದರಿಂದ ನಾನು ಭಕ್ತಿಯೋಗವನ್ನು ವ್ಯಾಖ್ಯಾನ ಮಾಡುತ್ತಿದ್ದೇನೆ ಹೇಳ್ತಾ ಇದ್ದ ಅತ ಈ ಕಾರಣದಿಂದ ಇನ್ನು ಜ್ಞಾನ ನನಗೆ ಜ್ಞಾನ ಬೇಕಪ್ಪ ಭಕ್ತಿ ಬೇಡ ಅಂತ ಹೇಳುವರೂ ಕೂಡ ಭಕ್ತಿಯೋಗದ ಮೂಲಕ ಜ್ಞಾನವನ್ನು ಪಡಿಬೋದು ಶ್ರೀರಾಮಕೃಷ್ಣ ಹೇಳ್ತಾರೆ ಒಮ್ಮೆ ಭಕ್ತಿ ಭಕ್ತಿಯಿಂದ ಭಗವಂತನ ಒಲಿಸ್ಕೊಂಡ್ಮೇಲೆ ಭಗವಂತ ತನ್ನ ಕುರಿತ ಆದಂತಹ ಜ್ಞಾನವನ್ನು ತಾನೇ ನೀಡ್ತಾನೆ ತಾನು ಯಾತರದವನು ತಾನು ಎಷ್ಟರವನು ತನ್ನ ಮಹಿಮೆಯೇನು ಅಂತಕ್ಕಂಥದ್ದು ತನ್ನ ಭಕ್ತನಿಗೆ ಹೇಳ್ತಾನೆ ಶ್ರೀರಾಮಕೃಷ್ಣನಿಗೆ ಅವರೇ ಹೇಳ್ತಾ ಇದ್ರು ಯಾವಾಗ ಅವರು ಕಾಳಿಯ ದರ್ಶನವನ್ನು ಪಡೆದ ಮೇಲೆ ಅವರು ಹೇಳ್ತಾರೆ ನನಗೆ ತಾಯಿ ಕಾಳಿಯೇ ಈ ಜ್ಞಾನವನ್ನ ಕೊಡ್ತಾ ಇದ್ದಾಳೆ ತುಂಬಿ ತುಂಬಿ ಕೊಡ್ತಾ ಇರುತ್ತೆ ಜ್ಞಾನವನ್ನು ಎಲ್ಲಿಂದ ಈ ಜ್ಞಾನ ಬರ್ತಾ ಇದೆ ಅಂತ ಹೇಳಿದ್ರೆ ಆ ತಾಯಿ ಗಾಳಿ ಅನುಗ್ರಹದಿಂದ ಬರ್ತಾ ಇದೆ ಹಾಗೆ ಜ್ಞಾನ ಬೇಕಾದವರು ಕೂಡ ಭಕ್ತಿ ಮಾರ್ಗದಂದೇ ಜ್ಞಾನವನ್ನು ಸಂಪಾದನೆ ಮಾಡಬಹುದು ಈ ಕಾರಣದಿಂದ ನಾನು ಭಕ್ತಿಯನ್ನು ವ್ಯಾಖ್ಯಾನ ಮಾಡ್ತಾ ಅಂತ ಇನ್ನೊಂದು ಕಾರಣ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಯಾರ ಜ್ಞಾನಯೋಗದಿಂದ ಅತ್ಯಂತ ಪರಮ ಜ್ಞಾನವನ್ನು ಪಡೆದಂತಹ ಅವಧೂತರು ಕೂಡ ಆ ಒಂದು ಸ್ಥಿತಿಯಿಂದ ಕೆಳಗೆ ಇಳಿದು ಬಂದ ಮೇಲೆ ಭಗವಂತನೊಂದಿಗೆ ಮಧುರವಾದ ಸಂಬಂಧವನ್ನು ಇಟ್ಕೊಂಡಿರ್ತಾರೆ ಉದಾಹರಣೆಗೆ ಶ್ರೀರಾಮಕೃಷ್ಣ ತಾಯಿ ಕಾಳಿಯೊಂದಿಗೆ ಮಧುರವಾದಂತಹ ಸಂಬಂಧವನ್ನು ಇಟ್ಕೊಂಡಿದೆ ಅದು ಭಕ್ತಿಯ ಮೂಲಕ ಈ ಭಕ್ತಿಯ ಮೂಲಕವೇ ಆ ಭಗವಂತನೊಂದಿಗೆ ಮಧುರವಾದ ಸಂಬಂಧವನ್ನು ಬೆಳೆಸಿಕೊಳ್ಳಿಕ್ಕೆ ಅವರು ಭಕ್ತಿಯನ್ನೇ ಅವಲಂಬಿಸುವುದರಿಂದ ನಾನು ಭಕ್ತಿಯೋಗವನ್ನ ಭಕ್ತಿ ಶಾಸ್ತ್ರವನ್ನ ವ್ಯಾಖ್ಯಾನ ಮಾಡ್ತಾ ಇದ್ದೇನೆ ಅಂತ ನಾರದರು ಹೇಳ್ತಾ ಇದ್ದಾರೆ ಇನ್ನೊಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾರದರು ಸ್ವತಃ ತಾವೇ ಆ ಭಕ್ತಿಯ ಆನಂದವನ್ನ ಅನುಭವಿಸಿದ್ದಾರೆ ತಮ್ಮ ಜೀವನದಲ್ಲಿ ಈಗ ಯಾರು ತಾವೇ ಆ ಆನಂದವನ್ನು ಅನುಭವಿಸಿದ್ದಾರೆಯೋ ಅವರಿಗೆ ಸಾಮಾನ್ಯವಾಗಿ ಆ ಆನಂದವನ್ನು ಒಂದು ಹಲವಾರು ಜನರ ಜೊತೆಗೆ ಹಂಚಿಕೊಳ್ಳಬೇಕು ಅನ್ನೋಂಥ ಒಂದು ಆಸೆ ಇರುತ್ತೆ ಆ ಆಸೆಯಿಂದ ನಾನು ಈಗ ಭಕ್ತಿಶಾಸ್ತ್ರವನ್ನು ಪ್ರತೀ ಮನೆ ಮನೆಗೂ ಆ ಭಕ್ತಿಯನ್ನು ಹಂಚುವುದರೊಂದಿಗೆ ವ್ಯಾಖ್ಯಾನ ಮಾಡ್ತಾ ಇದ್ದೇನೆ ಅಂತ ಹೇಳಿ ನಾರರು ಹೇಳ್ತಾ ಇದ್ದಾರೆ ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ ನಾರದರು ಭಕ್ತಿಶಾಸ್ತ್ರವನ್ನು ರಚಿಸುವಂತಹ ಕಾಲಕ್ಕೆ ಅನೇಕ ಭಕ್ತಿಶಾಸ್ತ್ರಗಳು ಬಂದಿದ್ದವು ಕೆಲವು ಶಾಸ್ತ್ರೀಯ ಭಕ್ತಿಶಾಸ್ತ್ರಗಳು ಅಂದರೆ ಶಾಸ್ತ್ರಸಮ್ಮತವಾದವು ಕೆಲವು ಅಶಾಸ್ತ್ರೀಯವಾದದ್ದು ಏನೇನೋ ಭಕ್ತಿಶಾಸ್ತ್ರದ ಹೆಸರಿನಲ್ಲಿ ಬಂದಿದ್ದವು ಈಗ ಜನರಿಗೆ ಮನಸ್ಸಿನಲ್ಲಿ ಗೊಂದಲ ಉಂಟಾಯಿತು ಇದು ಸರಿಯೋ ಇದು ಸರಿಯೋ ಅದು ಸರಿಯೋ ಅದು ಸರಿಯೋ ಇವರು ಹೇಳ್ತಾರೆ ಭಕ್ತಿ ಮಾಡಬೇಕಾದ್ರೆ ಈ ರೀತಿ ಮಾಡ್ಬೋದು ಅಂತ ಇವರು ಹೇಳ್ತಾರೆ ಭಕ್ತಿ ಬೆಳೆಸ್ಕೊಡ್ಬೇಕ ಈ ರೀತಿಯೂ ಮಾಡ್ಬೋದು ಅಂತ ನಾವು ಸಾಮಾನ್ಯ ಜನರು ನಮ್ಮ ತಲೆಯಲ್ಲಿ ಈಗ ಗೊಂದಲ ಇದ್ದರೆ ಯಾವುದು ಸರಿ ಗೊತ್ತಾಗ್ತಾ ಇದೆ ಆಗ ನಾರು ಬರ್ತಾರೆ ಪದ್ಮಪುರಾಣದಲ್ಲಿ ಒಂದು ಕಡೆ ಹೇಳಿದ್ದಾರೆ ವೇದಶಾಸ್ತ್ರ ಪುರಾಣಾದಿ ಪಾಂಚರಾತ್ರ ವಿರೋಧಿನ ಐಿತಾಂತಿಕಿ ಹರೇ ಭಕ್ತಿ ಉತ್ಪಾತಾಯವ ಹೇ ಯಾವ ಭಕ್ತಿಯು ವೇದ ಶಾಸ್ತ್ರ ಪುರಾಣ ಪಂಚರಾತ್ರ ಇತ್ಯಾದಿ ಶಾಸ್ತ್ರಗಳ ಸಮ್ಮತಿ ಇಲ್ಲದೆ ಸುಮ್ಮನೆ ನಾವಾಗ ನಾವೇ ಮನಸ್ಸಿಗೆ ಬಂದಂತೆ ಆಚರಿಸ್ತೇವಿಯೋ ಅಂತಹ ಒಂದು ಭಕ್ತಿಯಿಂದ ನಮಗೆ ಕೆಡಕೆ ಉಂಟಾಗುತ್ತೆ ಹೊರತು ಒಳ್ಳೆಯದಾಗುವುದಿಲ್ಲ ಪದ್ಮಪುರಾಣುತ್ತೆ ಹೀಗಾಗಿ ಶಾಸ್ತ್ರ ರೀತಿಯ ಭಕ್ತಿಯನ್ನು ನಾವು ರಚಿಸಬೇಕು ಅಂಥೇಳಿ ನಾರದರು ಸಂಕಲ್ಪವನ್ನ ಮಾಡಿ ಈ ಕಾರಣದಿಂದ ಭಕ್ತಿಶಾಸ್ತ್ರವನ್ನು ರಚಿಸ್ತಾ ಇದ್ದಾರೆ ಅದೇ ಆತಹ ಆದ್ದರಿಂದ ಈ ಕಾರಣದಿಂದ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದು ಮತ್ತೆ ಆತಹ ಈ ಪ್ರಯೋಜನದಿಂದ ನಾವು ಭಕ್ತಿಶಾಸ್ತ್ರವನ್ನು ಹೇಳ್ತಾ ಇದ್ದೇವೆ ಏನದು ಪ್ರಯೋಜನ ನಾನಾಗಲೇ ಹೇಳಿದೆ ಅವರಾಗಲೇ ಹೇಳಿಟ್ಟಿದ್ದಾರೆ ಇಪ್ಪತ್ತಾರನೇ ಸೂತ್ರ ಫಲರೂಪತ್ವಾ ಭಕ್ತಿಯೇ ಫಲ ಆದ್ದರಿಂದ ನಾವು ಆ ಫಲವನ್ನು ಹೇಗೆ ಪಡಿಬೇಕೋ ಆ ಫಲವನ್ನು ಹೇಗೆ ಪಡಿಬೇಕೋ ಅದನ್ನು ನಾವು ಹೇಳುವುದಕ್ಕೆ ನಾವು ಭಕ್ತಿಶಾಸ್ತ್ರ ಹೆಚ್ಚಿಸ್ತಾ ಇದ್ದೇವೆ ಶ್ರೀರಾಮಕೃಷ್ಣರು ಆ ಒಂದು ಕತೆ ಹೇಳ್ತಾರೆ ಹನುಮಂತ ಕೃತಿವಾಸ ರಾಮಾಯಣದಲ್ಲಿ ಬರ್ತದೆ ರಾವಣನ ಮೃತ್ಯುಮಾನ ರಾವಣನ ಮನೇಲಿದೆ ಮಂಡೋದರಿಯ ಅಂತಃಪುರದಲ್ಲಿ ಇದೆ ವಿಭೀಷಣಿಗೆ ಆ ಸೀಕ್ರೆಟ್ ಗೊತ್ತಿದೆ ವಿಭೀಷಣ ರಾಮನಿಗೆ ಹೇಳ್ತಾನೆ ನೋಡಪ್ಪ ನೀನು ರಾಮನನ್ನು ಕೊಲ್ಲಿ ರಾಮನನ್ನು ಕೊಲ್ಲಿ ಸಾಧ್ಯವಿಲ್ಲ ಯಾಕೆ ಅಂತ ಹೇಳಿದ್ರೆ ಅವನು ಬ್ರಹ್ಮನಿಂದ ಒಂದು ವಿಶೇಷ ವರವನ್ನು ಪಡೆದು ತನ್ನ ನಾದಿಯನ್ನು ಹೊಕ್ಕುವಂತಹ ಒಂದು ಬ್ರಹ್ಮಾಸ್ತ್ರವನ್ನು ತಾನೇ ಪಡೆದುಕೊಂಡು ಬಿಟ್ಟಿದ್ದಾನೆ ಯಾರ ಬಳಿಯೂ ಇಲ್ಲ ಅವನ ಅವನ ಬಳಿಯಲ್ಲೇ ಹೇಗಾದರೂ ಮಾಡಿ ಯಾರಾದರೂ ಆ ಬಾಣವನ್ನು ತಂದುಕೊಟ್ಟರೆ ನಿನ್ನ ಕೈಗೆ ನೀನು ಅದನ್ನು ಗುರಿ ಇಟ್ಟು ಅವನು ಹೊಟ್ಟೆಗೆ ಹೊಡೆರೆ ಆಸಾತ ಈಗ ನೋಡಪ್ಪ ರಾವಣನ ಅರಮನೆ ಅಂತ ಹೇಳಿದ್ರೆ ಅದು ಪ್ರವೇಶಿಸಲು ದುಸ್ಸಾಧ್ಯ ಅತ್ಯಂತ ಕಠಿಣ ಒಂದು ವೇಳೆ ಹಾಗೋ ಹೀಗೋ ಮಾಡಿ ಕಣ್ಣು ತಪ್ಪಿಸಿ ಯಾರಾದರೂ ಒಳಗಡೆ ಹೋದರೆ ಹೊರಗಡೆ ಬರಲಿಕ್ಕೆ ಸಾಧ್ಯವಿಲ್ಲ ವಾಯು ಕೂಡ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಲ್ಲಿ ರಾವಣ ಹಾಗೆ ಒಂದು ಕಾವಲನ್ನು ಕಾಯಿಸಿದ್ದಾನೆ ವಾಯು ಕೂಡ ಒಳಗೆ ಹೋಗ್ಬಾರ್ದು ಅವನು ಪ್ರ ಅನುಮತಿ ಇಲ್ಲದೆ ಇನ್ನು ನಾವು ಹೋಗುವುದಂತೂ ಅಸಾಧ್ಯವಾದಂಥ ಆದರೆ ಹನುಮಂತ ತಕ್ಷಣ ನಾನಾ ಕಾರ್ಯವನ್ನು ನಿನ್ನ ಒಂದು ನಾಮದ ಬಂದದಿಂದ ಸಾಧಿಸ್ತೇನೆ ಅಂತ ಹೇಳಿ ಹೋಗ್ತಾನೆ ಹೋಗಿ ವೃದ್ಧ ಬ್ರಾಹ್ಮಣನ ವೇಷದಲ್ಲಿ ಹೋಗಿ ಆ ಮಂಡೋದರಿಯ ಎದುರುಗಡೆ ಹೋಗಿ ಒಬ್ಬ ಜ್ಯೋತಿಷಿಯ ವೇಷದಲ್ಲಿ ಹೋಗ್ತಾನೆ ಹೋಗಿ ಅವಳಿಗೆ ಹೇಳ್ತಾನೆ ಅಮ್ಮ ನೀನೇನು ಹೆದರಬೇಕಾಗಿಲ್ಲ ರಾವಣನ ಸಾವು ಅಷ್ಟು ಸುಲಭವಲ್ಲ ಅದರ ಒಂದು ರಹಸ್ಯ ನಿನ್ನ ಬಳಿಯೇ ಇದೆ ಅಂತ ಹೇಳ್ತಾನೆ ಅವಳಿಗೆ ಆಶ್ಚರ್ಯವಾಗುತ್ತೆ ಇಂತಹ ರಹಸ್ಯ ನನ್ನ ನನ್ನನ್ನು ಅಲ್ಲದೆ ಬೇರೆ ಯಾರಿಗೂ ಗೊತ್ತಿಲ್ವಲ್ಲ ಇವ್ನು ನಿಜವಾದ ಜ್ಯೋತಿಷಿಯೇ ಇರಬೇಕು ಅಂತ ನಂತರ ಅವನು ಹೋಗುವಾಗ ಹೇಳ್ತಾನೆ ಅಮ್ಮ ನೀನು ಎಷ್ಟೇ ಆದರೂ ಹೆಂಗ್ಸಲ್ವಾ ನೀನ್ ಸ್ವಲ್ಪ ಮಂದಮತಿಯೇ ಇರಬೇಕು ಯಾಕೆ ಅಂತ ಹೇಳಿದ್ರೆ ನೀನು ಅದನ್ನ ಸರಿಯಾದ ಜಾಗದಲ್ಲಿ ಇಟ್ಟಿಲ್ಲ ಅದು ಸರಿಯಾದ ಜಾಗದಲ್ಲಿ ಇಟ್ಟಿದ್ರೆ ಮುಂದೆ ಅದನ್ನು ಕದಿಯೋನ್ ಬರ್ತಾನೆ ಅವನ ಕದ್ಕೊಂಡು ಹೋಗಕ್ಕೆ ಸಾಧ್ಯವಿಲ್ಲ ಅಂತ ಮಂಡೋದ್ರಿ ಹೇಳ್ತಾ ಅದನ್ನು ಕದೀಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ ಯಾಕೆ ನೋಡು ನೀನ್ ಜ್ಯೋತಿಷಿ ನಿನಗೆಲ್ಲ ಗೊತ್ತಿದೆ ಆದ್ರೆ ನಿನ್ನ ಮುಂದೆ ಮಾತ್ರ ನಾನು ಹೇಳ್ತೇನೆ ಅದನ್ನು ನಾನಿಲ್ಲಿ ಎದುರುಗಡೆ ವಜ್ರದ ಸ್ಫಟಿಕದ ಕಂಬ ಇದೆಯಲ್ಲ ಆ ಕಂಬದ ಒಳಗೆ ಒದಗಿಸಿ ಇಟ್ಟಿದ್ದೇನೆ ಹೇಳ್ಬಿಟ್ಟು ಅವನು ಹೇಳ್ದಂಗೆ ಆಯಿತು ತಕ್ಷಣ ಹನುಮಂತ ಆ ಸ್ಫಟಿಕದ ಕಂಬವನ್ನು ಒಂದೇ ಒಂದು ಕಾಲಿನ ಒದೆತಕ್ಕೆ ಮುರಿದು ಆ ಬ್ರಹ್ಮಾಸ್ತ್ರವನ್ನು ತೆಗೆದುಕೊಂಡು ಒಂದು ನೆಗೆದಕ್ಕೆ ಮೇಲುಗಡೆ ಹಾಡ್ತಾನೆ ಆಗ ಆಕೆ ಒಂದು ಆಮಿಷವನ್ನು ಹೊಡ್ತಾಳೆ ಇದು ಹೇಗಿದ್ರು ಕಪಿ ಇದು ಹಣ್ಣಂದ್ರೆ ಇಷ್ಟ ಅಂತ ವಿಧ ವಿಧವಾದಂಥ ಹಣ್ಣನ್ನು ಆತನ ಮುಂದೆ ಇಟ್ಬಿಟ್ಟು ಪುಸ್ಲಾಯಿಸ್ತಾಳಂತೆ ಕಪಿ ಬಾಯಿಲ್ಲಿ ಇಲ್ಲಿ ನೋಡೋ ಇಲ್ಲಿ ಒಳ್ಳೊಳ್ಳೆ ಹಣ್ಣು ಕೊಡ್ತೀನಿ ನಿನಗೆ ಅದು ಕೊಟ್ಬಿಡು ಇದು ಒಳ್ಳೆ ಹಣ್ಣು ಕೊಡ್ತೀನಿ ನೋಡೋ ಈ ಹಣ್ಣಿದೆ ಆ ಹಣ್ಣಿದೆ ನೀನು ಬೇಕಾದ ಹಣ್ಣಿದೆ ಅಂತ ಆಗ ಅವನು ಹೇಳ್ತಾನಂತೆ ಯಾವ ಫಲ ಬೇಕು ನನಗೆ ರಾಮವೆಂಬ ಫಲವಿರದು ನನ್ನ ಬಳಿಯೇ ರಾಮನಾಮವೆಂಬ ಫಲ ನನ್ನ ಬಡಿಯೇ ಇರಲು ಯಾವ ಫಲ ಬೇಕು ನಾನು ಕೇಳಿದ ಫಲವು ಅದೇ ನೀಡುತ್ತಲ್ಲಿರಲು ಕಲ್ಪತರು ಎನಗಾಗೆ ನನಗದು ಅಂತ ಆ ರಾಮನಾಮ ಅಂತಕ್ಕಂಥ ಕಲ್ಪತರು ನನ್ನ ಬಳಿಯೇ ಇದೆ ಆ ಕಲ್ಪತರು ಕೆಳಗಡೆ ಹೀಗೆ ಕೂತು ಈ ಫಲ ಬೇಕು ಅಂತ ಹೇಳಿದ್ರೆ ಅದೇ ಕೊಡುತ್ತೆ ರಾಮ ಅಂತಕ್ಕಂತಹ ಕಲ್ಪತರು ಕೆಳಗಡೆ ಕೂತು ನಾನು ಅದರ ಕೆಳಗಡೆ ಕೂತ್ಕೊಂಡಿದ್ದೀನಿ ಯಾವ ಫಲ ಬೇಕು ಹೇಳಿದ್ರೆ ಅವನೇ ಕೊಡ್ತಾನೆ ನಿಂದ್ಯಾವ ಫಲಾಮ ಅಂತ ಹೇಳಿ ಒಂದೇ ನೆಗೆದಕ್ಕೆ ಆರಂಭ ರಾಮನ ಬಳಿ ಹಾಗೆ ಅದು ಇಲ್ಲಿ ಅಂತಹ ಒಂದು ಪರಮಭಕ್ತಿ ಅಂತಹ ಒಂದು ವಿಶ್ವಾಸ ಅಂತಹ ಒಂದು ಶ್ರದ್ಧೆ ಅದು ಬೇಕಾಗಿರ್ತಕ್ಕಂಥದ್ದು ಯಾವುದೇ ಒಂದು ಆಮಿಷದಿಂದ ಅವನು ದಾರಿಯನ್ನು ತಪ್ಪದೇ ಇರತಕ್ಕಂತಹ ಒಂದು ಧೃತಿ ಅದಿರಬೇಕು ಅದಕ್ಕೆ ನಾರದ್ರು ಹೇಳ್ತಾರೆ ಎಲ್ಲದ್ವಾಮಾನ್ ಸಿದ್ಧೋ ಭವತಿ ಯಾವುದನ್ನು ಪಡೆದು ಮನುಷ್ಯ ಸಿದ್ಧನಾಗ್ತಾನೋ ಇನ್ನೇನು ಪಡಿಬೇಕಾಗಿಲ್ಲ ಅವನು ಕೂತ್ಕೊಂಡ್ಬಿಡ್ತಾನೆ ರಿಟೈರ್ಡ್ ರಿಟೈರ್ಡ್ ನಾವು ಯಾವಾಗ ಆಗ್ತೇವೆ ಅರವತ್ತು ವರ್ಷ ಆದ್ಮ ರಿಟೈರ್ಡ್ ಆಗೋದಲ್ಲ ಯಾವಾಗ ಭಗವಂತ ಸಿಗ್ತಾನೋ ಆವಾಗ ರಿಟೈರ್ಡ್ ಆಗ್ತೇವೆ ಅದು ಹೇಳ್ತಾರೆ ಎಲ್ಲದ್ವಾಮಾನ್ ಸಿದ್ಧೋವತಿ ಸಿದ್ಧನಾಗ್ತಾನೆ ಅವನು ತೃಪ್ತೋವತಿ ಅಮೃತೋ ಭವತಿ ಅಮೃತನಾಗ್ತಾನೆ ತೃಪ್ತೋ ಭವತಿ ತೃಪ್ತನಾಗ್ತಾನೆ ಹೀಗೆ ಕೂತಿರ್ತಾನೆ ಇನ್ನೇನು ಬೇಡ ಅನ್ನೋದು ಅವನಿಗೇನು ಬೇಡ ಬೇಕು ಅನ್ನೋರು ಚಿಂತಾಕ್ರಾಂತರ ಕೂತಿರ್ತಾನೆ ಇನ್ನೇನು ಬೇಕು ಇನ್ನೇನು ಬೇಕು ಇನ್ನೇನು ಮಾಡ್ಬೇಕು ಇನ್ನೇನು ಮಾಡ್ಬೇಕು ಆ ಕಾರ್ಯ ಮಾಡ್ಬೇಕು ಈ ಕಾರ್ಯ ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಇಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅದು ಚಿಂತೆ ಅದು ಅತೃಪ್ತ ಮನಸ್ಸಿನ ಸ್ವಭಾವ ಭಗವಂತನ ಪಡೆದ ಮೇಲೆ ತೃಪ್ತನಾಗ್ತಾನೆ ತೃಪ್ತೋ ಭಗತಿ ಯತ್ ಪ್ರಾಪ್ಯ ನ ಕಿಂಚಿತ್ ವಾಂಚತಿ ಯಾವುದನ್ನು ಪಡೆದು ಇನ್ನೇನನ್ನೂ ಬಯಸುವುದಿಲ್ಲ ಅವನು ನ ಶೋಚತಿ ಶೋಕಿಸುವುದೇ ಇಲ್ಲ ನ ದ್ವೇಷಿ ದ್ವೇಷಿಸುವುದಿಲ್ಲ ನ ರಮತೆ ಇನ್ಯಾವುದರಲ್ಲೋ ರಮಿಸುವುದಿಲ್ಲ ನ ಉತ್ಸಾಹಿತಿ ಇನ್ಯಾವ ಕಾರ್ಯದಲ್ಲಿ ಉತ್ಸಾಹವನ್ನು ತೋರುವುದಿಲ್ಲ ಇದೇ ಫಲ ಪ್ರಯೋಜನ ಮತ್ತೋ ಬಲ್ಲದ್ವಾ ಮತ್ತೋ ಬವತ್ತು ಯಾವುದನ್ನು ಪಡೆದುಕೊಂಡು ಮತ್ತನಾಗ್ತಾನೆಯೋ ಅದರಲ್ಲೇ ಮತ್ತನಾಗ್ತಾನೆಯೋ ಮತ್ತೋತಿ ಸ್ತಬ್ಧೋತಿ ಸುಮ್ಮನೆ ನಿರ್ತಾನೆಯೋ ಸುಮ್ಮು ನಿರ್ತಾನೆಯೋ ತನ್ನಲ್ಲಿ ತಾನೇ ಇರ್ತಾನೆ ಇದೇ ಪ್ರಯೋಜನ ಇದಿಷ್ಟು ಅವರು ಅಲ್ಲೇ ಹೇಳಿದ್ದಾರೆ ಸೂತ್ರಗಳಲ್ಲೇ ಹೇಳಿಬಿಟ್ಟಿದ್ದಾರೆ ಈ ಎಲ್ಲ ಪ್ರಯೋಜನ ಇರುವುದರಿಂದ ನಾನು ಭಕ್ತಿ ವ್ಯಾಖ್ಯಾಸ್ಯಾಮಹ ಅಂತ ಹೇಳ್ತಾರೆ ವ್ಯಾಖ್ಯಾಸ್ಯಾಮಹ ಅನ್ನುವಂತಹ ಒಂದು ಶಬ್ದ ವಿಚಿತ್ರವಾಗಿದೆ ಸಂಸ್ಕೃತದಲ್ಲಿ ಇದು ಸಾಮಾನ್ಯವಾಗಿ ನಾನು ಹೇಳುತ್ತೇನೆ ಅಂತ ಇದೆ ಎಲ್ಲರೂ ಹೇಳ್ತೇವೆ ನಾನು ಹೇಳ್ತೇನೆ ಅಂತ ನಾನು ವಿವರಿಸ್ತೇನೆ ಅಂತ ಹೇಳ್ತಾರೆ ಆದರೆ ನಾನಂದ್ರೆ ಇಲ್ಲಿ ನಾನು ಅಂತ ಹೇಳುವುದಿಲ್ಲ ವಿವರಿಸುತ್ತೇವೆ ಅಂತ ಹೇಳ್ತಾರೆ ಬಹು ವಚನ ಸಂಸ್ಕೃತದಲ್ಲಿ ಅದೊಂದು ಪರ್ಮಿಷನ್ ಇದೆ ಒಂದು ಸೂತ್ರ ಹೇಳುತ್ತೆ ಅಸ್ಮದೋ ಅಂತ ಅದ್ರ ಪ್ರಕಾರ ಏಕವಚನವನ್ನು ಕೂಡ ನಾವು ಬಹುವಚನ ದ್ವಿವಚನ ಉಪಯೋಗಿಸಿ ಹೇಳ್ಬೋದು ಸಂಸ್ಕೃತದಲ್ಲಿ ಮೂರು ವಚನ ಇದೆ ಏಕವಚನ ದ್ವಿವಚನ ಬಹುವಚನ ನಾನು ವಿವರಿಸುತ್ತೇನೆ ನಾವಿಬ್ಬರೂ ವಿವರಿಸುತ್ತೇವೆ ನಾವು ವಿವರಿಸುತ್ತೇವೆ ಹೀಗೆ ಇಲ್ಲಿ ನಾರದ್ರು ವಿವರಿಸುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಅದೇಕಂತ ಹೇಳಿದ್ರೆ ಅಲ್ಲೂ ಕೂಡ ಅಹಂಕಾರದ ಲೇಷ ಕಾಣ್ತಾ ಇಲ್ಲ ನನ್ನ ಅನುಭವವನ್ನೇ ಕುರಿತು ನಾನು ಇಲ್ಲಿ ಹೇಳ್ತಾ ಇದ್ದೇನೆ ನಾನು ತಮ್ಮ ಅನುಭವವನ್ನೇ ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ ಹೇಳ್ಬೋದಲ್ಲ ಘಂಟ ಘೋಷವಾಗಿ ಸಾರಬೋದು ನಾನು ವಿವರಿಸ್ತಾ ಇದ್ದೇನೆ ಬರ್ಕೊಳ್ಳಿ ಅಂತ ಹಾಗೆ ಹೇಳ್ತಾ ಇಲ್ಲ ವಿವರಿಸುತ್ತಿದ್ದೇವೆ ಅಂತ ಹೇಳಿದ್ರೆ ತಮ್ಮ ಹಿಂದೆ ಇರ್ತಕ್ಕಂತಹ ಎಲ್ಲ ಆಚಾರ್ಯರ ಮತವನ್ನೂ ತಾವು ಪರಿಶೀಲನೆ ಮಾಡಿ ಶಾಸ್ತ್ರವನ್ನು ತಾಳೆ ಹಾಕಿ ತನ್ನ ಅನುಭವಕ್ಕೂ ಶಾಸ್ತ್ರಕ್ಕೂ ತಾಳೆ ಹಾಕಿ ನೋಡಿ ಇಲ್ಲಿ ತಮ್ಮ ಉಪಯೋಗಕ್ಕಾಗಿ ನಾವು ವಿವರಿಸುತ್ತಿದ್ದೇವೆ ಖ್ಯಾ ಅನ್ನುವಂಥ ಧಾತು ತ್ಯಾಸ್ಯಾಮಿ ಖ್ಯಾಸ್ ಖ್ಯಾಸ್ಯಾಮಹ ಅದಕ್ಕೆ ಉಪಸರ್ಗ ಸೇರಿಸಿದ್ದಾರೆ ವಿಶೇಷವಾಗಿ ವಿ ಮತ್ತು ಆಂಗ್ ಅಂತ ವಿ ಅಂದರೆ ವಿಶೇಷವಾಗಿ ಹೇಳ್ತಾ ಇದ್ದೇನೆ ಅಂತ ಆಂಗ್ ಅಂತ ಹೇಳಿದ್ರೆ ಎಲ್ಲವನ್ನೂ ಸೇರಿಸಿಕೊಂಡು ಹೇಳ್ತಾ ಇದ್ದೇನೆ ಅಂತ ಹಿಂದಿನ ಆಚಾರ್ಯ ಯಾರ್ಯಾರು ಬಿಟ್ಟಿದ್ರೋ ಅದನ್ನು ಅಥವಾ ಯಾರು ಜಾಸ್ತಿ ಹೇಳಿದ್ರೋ ಅದು ಬೇಡವಾಗಿತ್ತೋ ಅದನ್ನು ಬಿಟ್ಟು ಎಲ್ಲವನ್ನೂ ಸೇರಿಸಿ ಒಬ್ಬ ಭಕ್ತನಾದವನಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಭಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಏನೇನು ಪ್ರಯೋಜನವಾಗ್ತದೆಯೋ ಉಪಯೋಗವಾಗ್ತದೆಯೋ ಅದೆಲ್ಲ ಈ ಮುಂದೆ ಬರಲಿರ್ತಕ್ಕಂತಹ ಎಂಬತ್ತ ಮೂರು ಸೂತ್ರಗಳಲ್ಲಿ ನಾನು ವಿವರಿಸ್ತಾ ಇದ್ದೇನೆ ಪ್ರತಿಯೊಂದು ಸೂತ್ರವನ್ನು ಇಟ್ಟುಕೊಂಡು ಇಟ್ಕೊಂಡು ವಿವರಿಸ್ತಾ ಇದ್ದೇನೆ ಎಂಬುದಾಗಿ ಇದಿಷ್ಟು ಪ್ರತಿಜ್ಞೆಯನ್ನ ಅವರು ಹೇಳ್ತಾ ಇದ್ದಾರೆ ಈ ಪ್ರತಿಜ್ಞೆಯನ್ನು ಮಾಡಿದ ಮೇಲೆ ಮುಂದಿನ ಸೂತ್ರದಲ್ಲಿ ಅವರು ಹೇಳ್ತಾ ಇದ್ದಾರೆ ಸಾತ್ವಸ್ಪಿನ್ ಪರಮ ಪ್ರೇಮ ಅಂತ ಹೇಳಿ ಏನದು ಎಂಬುದಾಗಿ ಮುಂದಿನ ತರಗತಿಯಲ್ಲಿ ನಾವು ನೋಡಿ ನೋಡೋಣ ಈಗ ತರಗತಿಯನ್ನು ಮುಕ್ತಾಯ ಮಾಡ್ತಾ ಇದ್ವಿ ಓಂ ಊರ್ಣಮದಃ ಪೂರ್ಣಮಿ ದಂಪರ್ಣಃ ಪೂರ್ಣಮುಧತೆ ಪೂರ್ಣಸ್ಯ ಪೂರ್ಣಮದಾಯ ಪೂರ್ಣಮೇವಶಿಷ್ಯತೆ ಓಂ ಶಾಂತಿಶಾಂತಿಶಾಂತಿ ಹರಿ ಓಂ ತತ್ಸ ಶ್ರೀಕೃಷ್ಣಾರ್ಪಣವಸ್ತು